ಪ್ರಾಕಾರ ಪ್ರಯತ್ನ ವೆಂಕಟನಾರಾಯಣಪ್ಪನವರು ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನವನ್ನು ತಮ್ಮ ಸ್ವಂತಕೆಯಿಂದ ಕೈಯಿಂದ ಕಟ್ಟಿದರೆ ಎಂದು ಹೇಳಿಯಾಯಿತು ಕೆಲ ಮಂದಿ ಸ್ನೇಹಿತರು ಅವರೊಡನೆ ಸಹಕರಿಸಿದರು ಅವರಲ್ಲಿ ಮುಖ್ಯರಾದವರು ಕೆಜಿ ಶಾಮಣ್ಣನವರು ಬೆಳ್ಳಾವಿ ನರಸಿಂಹಶಾಸ್ತಿಗಳು ಶಿವರಾಮ ಶಾಸ್ತಿಗಳು ಬಿರಾಮಯ್ಯನವರು ಈ ದೇವಸ್ಥಾನಕ್ಕೆ ಪ್ರಾಕಾರದ ಗೋಡೆ ಕಟ್ಟಿಸಬೇಕೆಂದು ವೆಂಕಟನಾರಾಯಣಪ್ಪನವರ ಸಂಕಲ್ಪ ಬೆಂಗಳೂರಿನ ಹಳೆಯ ಕೋಟೆಯ ಗೋಡೆಗಳನ್ನು ಉರುಳಿಸಿದಾಗ ಅಲ್ಲಿ ದೊಡ್ಡ ದೊಡ್ಡ ಕಲ್ಲು ಗುಂಡುಗಳು ರಾಶಿ ರಾಶಿಯಾಗಿ ಬಿದ್ದವು ಆ ದೊಡ್ಡ ರಾಶಿಗಳನ್ನು ಕೊಂಡುಕೊಂಡರೆ ದೇವಸ್ಥಾನದ ಪ್ರಾಕಾರಕ್ಕೆ ಆಗುತ್ತದೆ ಎಂದು ಮನಸ್ಸು ಮಾಡಿ ವೆಂಕಟನಾರಾಯಣಪ್ಪನವರು ಈ ಆಲೋಚನೆಯನ್ನು ಒಬ್ಬ ಆಪ್ತ ಸ್ನೇಹಿತರಿಗೆ ಹೇಳಿದರು ಅವರಿಬ್ಬರೂ ಬಾಲ್ಯದಿಂದ ಸ್ನೇಹಿತರು ಅದು ಅತ್ಯಂತ ಗಾಢವಾದ ಸ್ನೇಹ ಅವರಿಬ್ಬರು ಹರಾಜಿನ ಸ್ಥಳಕ್ಕೆ ಹೋಗಿ ಸವಾಲು ಮಾಡಿದರು ಆ ಸ್ನೇಹಿತರು ಸರಕಾರದಲ್ಲಿ ವೆಂಕಟನಾರಾಯಣಪ್ಪನವರಿಗಿಂತ ಹೆಚ್ಚು ಪ್ರಭಾವಶಾಲಿಯಾದ ಹುದ್ದೆಯಲ್ಲಿದ್ದವರು ಮತ್ತು ಲೌಕಿಕ ಲೆಕ್ಕಾಚಾರಗಳಲ್ಲಿ ತುಂಬಾ ನಿಪುಣರು ಆದ್ದರಿಂದ ಅವರು ಸವಾಲು ಮಾಡಲಿ ಎಂದು ವೆಂಕಟನಾರಾಯಣಪ್ಪನವರು ಅವರಿಗೆ ಜವಾಬ್ದಾರಿ ವಹಿಸಿದರು ಆ ಸ್ನೇಹಿತರು ಸವಾಲು ಹೇಳಿದೊಡನೆ ಸವಾಲು ಅಲ್ಲಿಗೆ ನಿಂತಿತು ಅದರಂತೆ ಹರಾಜಿನ ಮೊಂಬಲಿಗೆ ಬಲಿಗಿನಲ್ಲಿ ನಾಲ್ಕನೆಯ ಒಂದು ಭಾಗವನ್ನು ಅಲ್ಲಿಯೇ ಪಾವತಿ ಮಾಡಿ ಹರಾಜನ್ನು ಸ್ಥಿರಪಡಿಸಬೇಕಾಗಿತ್ತು ಅದರಂತೆ ಆ ಸ್ನೇಹಿತರು ಹಣ ಮುಂಗಡ ಕೊಟ್ಟು ಖರೀದಿಯನ್ನು ಸ್ಥಿರಪಡಿಸಿದ್ದು ಆಯಿತು ವೆಂಕಟನಾರಾಯಣಪ್ಪನವರು ತಮ್ಮ ಸಂಕಲ್ಪ ನೆರವೇರಿತೆಂದು ಸಂತೋಷಪಟ್ಟುಕೊಂಡು ಸ್ವಾಮಿ ಮಂಗಳಾರತಿ ಮಾಡಿದರು ಆಮೇಲೆ ಎರಡು ಮೂರು ವರ್ಷಗಳಿತು ವೆಂಕಟನಾರಾಯಣಪ್ಪನವರು ಪ್ರಾಕಾರ ಕಟ್ಟಿಸಲು ಬೇಕಾಗುವ ಹಣದ ತರದಿನಲ್ಲಿದ್ದರು ಕೊಂಚ ಹಣ ಒದಗಿದ ಮೇಲೆ ಅವರು ಆ ಸ್ನೇಹಿತರ ಬಳಿಗೆ ಹೋಗಿ ಕೋಟೆಗೋಡೆ ಕಲ್ಲಿನ ಪ್ರಸ್ತಾವ ಮಾಡಲಾಗಿ ಅವರು ಆ ಕಲ್ಲನ್ನು ತಾವೇ ಸ್ವಂತಕ್ಕಾಗಿ ಉಪಯೋಗಿಸಿಕೊಂಡಂತೆಯೂ ತಾವು ಹರಾಜಿನ ದಿವಸ ಮುಂಗಡವಾಗಿ ಹಣ ಕೊಟ್ಟಿದ್ದರಿಂದ ಸ್ವತ್ತು ತಮ್ಮದೇ ಆಯಿತೆಂದು ವಾದಿಸಿದರು ವೆಂಕಟನಾರಾಯಣಪ್ಪನವರು ತಮಗಾದ ಆಶ್ಚರ್ಯವನ್ನು ನುಂಗಿಕೊಂಡು ಅಲ್ಲಿಂದ ಮುಂದೆ ಆ ಸ್ನೇಹಿತರೊಡನೆ ಆಪ್ತ ವ್ಯವಹಾರವನ್ನು ಬಿಟ್ಟರು ಆದರೆ ಕುಶಲ ಪ್ರಶ್ನೆ ಮೇಲುಪಚಾರಗಳನ್ನು ಬಿಡಲಿಲ್ಲ ಅವರು ಆಗಾಗ ಹೇಳುತ್ತಿದ್ದರು ಸ್ನೇಹವನ್ನು ಪರೀಕ್ಷೆ ಮಾಡುವುದು ಹಣ ಎಂದು ವೆಂಕಟರಾಮಯ್ಯನವರ ಮನೋಧರ್ಮ ವೆಂಕಟನಾರಾಯಣಪ್ಪನವರಿಗೆ ಪರಿಚಿತರಾದ ಬಡಜನರಲ್ಲಿ ವೆಂಕಟರಾಮಯ್ಯ ಎಂಬುವರೊಬ್ಬರು ಅವರು ಯಾವ ಒಂದು ಉದ್ಯೋಗದಲ್ಲಿಯೂ ಸ್ಥಿರವಾಗಿ ನೆಲೆಸದೆ ಅಲ್ಲಿಗೂ ಇಲ್ಲಿಗೂ ಹಾರಾಡುತ್ತಿದ್ದರು ಮುನಿಸಿಪಾಲಿಟಿಯಲ್ಲಿ ಕೆಲವು ದಿನ ಅಕ್ಟ್ರಾಯ್ ಮತ್ಸದ್ದಿಯಾಗಿದ್ದರು ಇನ್ನೂ ಏನೇನೋ ಇಂತಹ ಸಣ್ಣಪುಟ್ಟ ಕೆಲಸಗಳನ್ನು ಮಾಡಿ ಜೀವನ ಸಂಪಾದಿಸುತ್ತಿದ್ದರು ಅವರ ಹೆಂಡತಿ ಅವರವರ ಮನೆಯಲ್ಲಿ ಅಡಿಗೆ ಮೆಣಸಿನ ಪುಡಿ ಕೆಲಸ ಇಂತಾದ್ದರಿಂದ ಜೀವನ ಸಹಾಯವಾಗಿದ್ದರು ಜೀವನಕ್ಕೆ <coughs> ಸಹಾಯವಾಗಿದ್ದರು <coughs> <coughs> <coughs> <coughs> <coughs> ಕೆಡಕಡೆಯ ದಿನಗಳಲ್ಲಿ ವೆಂಕಟರಾಮಯ್ಯನವರು ಸ್ಮಶಾನದಲ್ಲಿ ಕಾವಲುಗಾರ ಗುಮಾಸ್ತಿಯಾಗಿದ್ದರು ಆತನ ಹೆಂಡತಿ ತೀರಿಕೊಂಡ ಮೇಲೆ ಆತನಿಗೂ ಕಾಯಿಲೆ ಬಂದು ಮಲಗಿದ ತನ್ನ ಅವಸಾನ ಕಾಲ ಸಮೀಪವಾಯಿತೆಂದು ಆತನಿಗೆ ತೋರಿದಾಗ ಆತ ವೆಂಕಟನಾರಾಯಣಪ್ಪನವರಿಗೆ ಹೇಳಿಕಳುಸಿದ ಇವರು ಹೋಗಿ ಆತನನ್ನು ನೋಡಿದಾಗ ಆತ ಹೀಗೆ ಹೇಳಿದ ಸ್ವಾಮಿ ನಾನು ಇನ್ನು ಬಹುದಿನ ಬದುಕಲಾರೆ ನನಗೆ ಮಕ್ಕಳು ಮರಿ ಯಾರೂ ಇಲ್ಲ ಹತ್ತಿರದ ದಯಾದಿಗಳು ಯಾರೂ ಇಲ್ಲ ನನಗಿರುವುದು ಈ ಒಂದು ಸಣ್ಣ ಮನೆ ಮಾತ್ರ ನಾನು ನನ್ನ ಹೆಂಡತಿಯು ದುಡಿದು ಸಂಪಾದಿಸಿದ ಪುಡಿಕಾಸುಗಳನ್ನು ಈ ಮನೆಯ ಮೇಲೆ ಹಾಕಿದ್ದೇನೆ ಇದರ ಮೇಲೆ ಯಾವ ಸಾಲವೂ ಇಲ್ಲ ಈ ಮನೆಯನ್ನು ತಾವು ಮಾರಿ ಬಂದ ಹಣವನ್ನು ನೀವು ಕಟ್ಟಿಸಿರುವ ಮಲ್ಲಿಕಾರ್ಜುನ ಸ್ವಾಮಿಯ ಗುಡಿಯ ಸೇವೆಗೆ ಉಪಯೋಗಿಸಬೇಕು ಇಷ್ಟು ಉಪಕಾರವನ್ನು ತಮ್ಮಿಂದ ನಾನು ಬೇಡುತ್ತೇನೆ ವೆಂಕಟನಾರಾಯಣಪ್ಪನವರು ಆ ಬೇಡಿಕೆಯನ್ನು ಒಪ್ಪಿಕೊಂಡರು ಅದರಂತೆ ಕ್ರಮವಾಗಿ ಪತ್ರ ಬರೆಯಿಸಿ ಅದಕ್ಕೆ ವೆಂಕಟರಾಮಯ್ಯನವರ ರುಜುವನ್ನು ಸಾಕ್ಷಿಗಳನ್ನು ಹಾಕಿಸಿ ಅದನ್ನು ತಮ್ಮ ಬಳಿ ಇಟ್ಟುಕೊಂಡರು ವೆಂಕಟರಾಮಯ್ಯ ಮೃತರಾದ ಬಳಿಕ ಕೆಲ ಪುಣ್ಯಾತ್ಮರು ತಾಲೂಕು ಕಚೇರಿಯ ಅಧಿಕಾರಿಗಳೊಂದಿಗೆ ಸಂಚು ಮಾಡಿ ಆ ಮನೆಯನ್ನು ಹರಾಜು ಮಾಡಿದೆವೆಂಬ ನೆಮದಿಂದ ನೂರು ಇನ್ನೂರು ರೂಪಾಯಿಗಳಿಗೆ ಗಿತ್ತಿಸಿಕೊಳ್ಳಬೇಕೆಂದು ಉಪಾಯ ಹೂಡಿದರು ವೆಂಕಟನಾರಾಯಣಪ್ಪನವರು ಆಗಿನ ಮುಜರಾಯಿ ಕಮಿಷನರ ಬಳಿಗೆ ಹೋಗಿ ಸ್ವಾಮಿ ಅದು ಸ್ವತ್ತು ದೇವಸ್ಥಾನದ ಪರವಾಗಿ ನಾನು ನಿಮ್ಮಲ್ಲಿ ಹೇಳುತ್ತಿದ್ದೇನೆ ತಾವು ಖುದ್ದು ನೇಮಕ ಮಾಡಿದ ಅಧಿಕಾರಿ ಆ ಬಹಿರಂಗವಾಗಿ ಹರಾಜು ಮಾಡುವಂತೆ ಅಪ್ಪನೆಯಾಗಬೇಕು ಎಂದರು ಅದರಂತೆ ಹರಾಜು ನಡೆಯಿತು ಸೇವಸ್ಥಾನದ ಪರವಾಗಿ ವೆಂಕಟನಾರಾಯಣಪ್ಪನವರು ಹರಾಜ್ ಹಾಜರಿದ್ದರು ಆ ಸುಮಾರು ಮೂರು ರೂಪಾಯಿಗಳಷ್ಟು ಬೆಳೆ ಬಂದಿತು ಈ ಹಣವನ್ನು ಸರ್ಕಾರದ ಖಜಾನೆಯಲ್ಲಿ ಪುದುವಟ್ಟಾಗಿ ಇಟ್ಟು ಅದರ ವರಮಾನದಿಂದ ವೆಂಕಟರಾಮಯ್ಯನವರ ಮೃತ್ಯು ದಿವಸ ಅಭಿಷೇಕ ಬ್ರಾಹ್ಮಣ ಭೋಜನ ಆತನ ಹೆಂಡತಿಯ ಮೃತ್ಯು ದಿವಸ ಅಮ್ಮನವರ ಸನ್ನಿಧಿಯಲ್ಲಿ ಕುಂಕುಮಾರ್ಚನೆ ಬ್ರಾಹ್ಮಣ ಭೋಜನ ನವರಾತ್ರಿಯಲ್ಲಿ ಒಂದು ದಿವಸ ಅಭಿಷೇಕ ಪೂಜೆ ಇನ್ನಿಷ್ಠರಲ್ಲಿ ಸಾಧ್ಯವಾದಷ್ಟು ನಡೆಯತಕ್ಕದ್ದೆಂದು ವೆಂಕಟನಾರಾಯಣಪ್ಪನವರು ಏರ್ಪಡಿಸಿದರು ಈ ಏರ್ಪಾಟಿನಲ್ಲಿ ಸಾಧ್ಯವಾದಷ್ಟು ಭಾಗ ಈಗಲೂ ನಡೆಯುತ್ತಿದೆ ಎಂದು ಕೇಳಿದ್ದೇನೆ ವಿಜ್ಞಾನ ಪತ್ರಿಕೆ ವೆಂಕಟನಾರಾಯಣಪ್ಪನವರು ಪ್ರತಿಪಾದನೆ ಮಾಡ ಹೊರಟ ವಿಷಯ ವಿಜ್ಞಾನ ಅದು ಜನತ ಹಿಡಿಯಬೇಕಾದರೆ ಭಾಷೆ ಸುಲಭವಾಗಿರಬೇಕು ಮತ್ತು ನಿ ನಿಷ್ಕೃಷ್ಟವಾಗಿರಬೇಕು ಈ ಉದ್ದೇಶಗಳಿಗಾಗಿ ವೆಂಕಟನಾರಾಯಣಪ್ಪನವರು ಪಟ್ಟಶ್ರಮ ನೋಡಿಯೇ ತಿಳಿಯಬೇಕಾದದ್ದು ಅವರಿಗೆ ಹೆಚ್ಚು ಶ್ರಮವಾಗುತ್ತಿದ್ದದ್ದು ಕನ್ನಡದ ಮಾತುಗಳ ರೂಪಗಳ ಅನಿಶ್ಚಿತ ಅನಿಶ್ಚಿತೆಯಿಂದ ಬಂತು ಬಂದಿತ್ತು ಬಂದದ್ದಾಯಿತು ಈ ಮೂರು ರೂಪಗಳಲ್ಲಿ ಯಾವುದನ್ನಿಟ್ಟುಕೊಳ್ಳಬೇಕು ಬಾಯಲ್ಲಿ ಈ ಮಾತುಗಳನ್ನು ತಮಷ್ಷಕ್ಕೆ ತಾವೇ ಹತ್ತು ಸಾರಿ ಜಪಿಸುವರು ಆಮೇಲೆ ಈ ಮಾತುಗಳನ್ನು ವಾಕ್ಯಗಳಲ್ಲಿ ಪ್ರಯೋಗಿಸಿ ಅವುಗಳ ಧ್ವನಿ ಕಿವಿಗೆ ಹೇಗಿರುತ್ತದೆಂದು ನೋಡುವರು ಮಾತು ಒಟ್ಟು ವಾಕ್ಯದ ಗಾತ್ರಕ್ಕೆ ಹೊಂದುವಂತೆ ಇರಬೇಕು ವಾಕ್ಯದ ನಾನಾ ಭಾಗಗಳು ಸಮಭಾರದಲ್ಲಿರಬೇಕು ಈ ಪರೀಕ್ಷೆಯು ಲೇಖನ ಅಚ್ಚಾಗುವವರೆಗೂ ನಡೆಯುತ್ತಿತ್ತು ಎಷ್ಟೋ ಸಾರಿ ರಾತ್ರಿ ಹತ್ತು ಗಂಟೆಯಲ್ಲಿ ಪ್ರೂಫ್ ಅಚ್ಚಿನ ಕರಡನ್ನು ಮುಂದಿರಿಸಿಕೊಂಡು ಯಾವುದೋ ಒಂದು ಪದಕ್ಕಾಗಿ ಯಾವುದೋ ಒಂದು ಪ್ರಯೋಗಕ್ಕಾಗಿ ಒದ್ದಾಡುತ್ತಿದ್ದರು ನಂಗಪುರಂ ವೆಂಕಟೇಶಯಂಗಾರ್ಯರು ನಾನು ಹತ್ತಿರ ಇರುತ್ತಿದ್ದೆವು ಕಡೆಯ ತೀರ್ಮಾನವಾದದ್ದು ಅವರ ಆಲೋಚನೆಯಿಂದಲ್ಲ ಕಾಲದ ನಿಯಮದಿಂದ ಅಮಾವಾಸ್ಯ ದಿನ ರಾತ್ರಿ ಹನ್ನೆರಡು ಗಂಟೆಗೆ ಮುಂಚೆ ಆ ತಿಂಗಳಿನ ವಿಜ್ಞಾನ ಪತ್ರಿಕೆ ಪ್ರಕಟವಾಗಬೇಕು ಆದ್ದರಿಂದ ಹತ್ತು ಗಂಟೆಗೆ ಪ್ರಿಂಟ್ ಆರ್ಡರ್ ಕೊಟ್ಟು ಅಲ್ಲಿಯೇ ಕುಳಿತು ಅಚ್ಚು ಮಾಡಿಸಿ ಆರು ಪ್ರತಿಗಳನ್ನು ಹೋಲಿಸಿ ಬೈಂಡ್ ಮಾಡಿಸಿ ಹೋಲಿಸಿ ಬೈಂಡ್ ಮಾಡಿಸಿ ಅಂಚು ಸವರಿಸಿ ತೆಗೆದುಕೊಂಡು ಹೋಗುತ್ತಿದ್ದರು ತಮ್ಮ ಮನೆ ಸೇರುವ ಮುಂಚೆ ಐದಾರು ಜನದ ಮನೆಗಳಲ್ಲಿ ತಾವೇ ಒಂದೊಂದು ಪ್ರತಿ ಹಾಕಿ ಈ ಹೊತ್ತು ಪ್ರಕಟವಾಗಿದೆಯಪ್ಪೋ ಎಂದು ಕುಗ್ಗು ಹಾಕಿ ಹೋಗುತ್ತಿದ್ದರು ಶಾಸ್ತ್ರ ಶುದ್ದಿ ನೀತಿ ಬೋಧೆ ಸಾಹಿತ್ಯ ದೃಷ್ಟಿಯನ್ನು ಕುರಿತು ಒಂದು ಮಾತನ್ನು ಹೇಳಬೇಕೆನ್ನಿಸುತ್ತದೆ ಅವರ ಗಮನ ಮುಖ್ಯವಾಗಿದ್ದದ್ದು ಶಾಸ್ತ್ರದ ಕಡೆ ಮತ್ತು ನೀತಿಯ ಕಡೆ ರಸಭಾವಗಳಿಗೆ ಎರಡನೇ ಸ್ಥಾನ ಅವರ ಸಹೋದ್ಯೋಗಿಗಳಲ್ಲಿ ಮುಖ್ಯರಾದ ಕೆಲವರಿಗೆ ಗಮನವಿದ್ದದ್ದು ಮುಖ್ಯವಾಗಿ ಮಾತಿನ ಸೊಗಸಿನ ಕಡೆ ರಸಪುಷ್ಟಿಯ ಕಡೆ ವೆಂಕಟನಾರಾಯಣಪ್ಪನವರು ಮಾತಿನ ಸೊಗಸು ಬೇಡವೆನ್ನುವರಲ್ಲ ಆದರೆ ಅದಕ್ಕಿಂತ ಮುಖ್ಯವಾದದ್ದು ಶಾಸ್ತ್ರ ಶುದ್ಧಿ ಮತ್ತು ನೀತಿ ಬೋಧನೆ ನಮ್ಮ ವಿದ್ಯಾರ್ಥಿಗಳಲ್ಲಿ ನೀತಿಯ ಮಠ ಸಾಲದು ಅವರ ಹಿರಿಯರಲ್ಲಿ ಇನ್ನೂ ಸಾಲದು ಸೌಶೀಲ ಸದಾಚಾರಗಳನ್ನು ಬೆಳೆಸುವುದು ಸಾಹಿತ್ಯದ ಮುಖ್ಯ ಕೆಲಸ ಇದು ಅವರ ತತ್ವ ಈ ಉದ್ದೇಶದಿಂದ ಅವರು ಬರೆದದ್ದು ಗುಣಸಾಗರ ಎಂಬ ಕತೆ ಇದು ಡಿಕ್ ವಿಚಿಂಗ್ಟನ್ ಎಂಬ ಲಂಡನ್ ಪಟ್ಟಣ ಪ್ರತಿಷ್ಠಾಪಕ ನೆನೆಸಿದ ಪುರಾಣ ಪುರುಷನನ್ನು ಕುರಿತದ್ದು ಈ ವೀರ ವಿಸ್ತರಿಸುವ ವ್ಯಾಜ್ಯದಲ್ಲಿ ಅವರು ನಮ್ಮ ಯುವಕರಿಗೆ ಅನೇಕ ನೀತಿ ನಿಯಮಗಳನ್ನು ಬೋಧಿಸಿದ್ದಾರೆ ಅವರ ಶಿಷ್ಯರು ಮಿತ್ರರು ಆದವರಲ್ಲಿ ಈ ಗ್ರಂಥವನ್ನು ಕುರಿತು ಬಗೆಬಗೆಯಾಗಿ ಟೀಕೆ ನಡೆಯಿತು ವೆಂಕಟನಾರಾಯಣಪ್ಪ ಅದರಿಂದ ಕೊಂಚವೂ ಆಯಾಸಪಟ್ಟವರಲ್ಲ ಯಾರು ಮೆಚ್ಚಲಿ ಯಾರು ಮೆಚ್ಚದಿರಲಿ ಅವರ ಆತ್ಮಸಾಕ್ಷಿ ಅವರದು ಸೆನೆಟ್ ಸಭೆಯಲ್ಲಿ ವಿಶ್ವವಿದ್ಯಾನಿಲಯದ ಸೆನೆಟ್ ಮೀಟಿಂಗುಗಳಲ್ಲಿ ಅವರು ಎಷ್ಟೋ ಬಾರಿ ಸಾಮಾನ್ಯ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ವಾದ ಹೂಡುತ್ತಿದ್ದರು ಎಷ್ಟೋ ಸಮಯಗಳಲ್ಲಿ ಅವರ ವಾದಕ್ಕೆ ಬೆಂಬಲ ಕೊಟ್ಟವರು ಅವರೊಬ್ಬರೇ ಅದಕ್ಕೆ ಅವರದೊಂದೇ ಎತ್ತಿದ ಕೈ ಒಂದು ಸಾರಿ ಕಾಲೇಜಿನ ವಿದ್ಯಾರ್ಥಿಗಳ ಹಾಜರಿ ಗೈರು ಹಾಜರಿಗಳನ್ನು ಗುರುತು ಎಂಬ ಸೂಚನೆ ಬಂದಿತ್ತು ಕೆಲ ಯುರೋಪಿಯನ್ ವಿದ್ವಾಂಸರು ಆ ಸೂಚನೆಯನ್ನು ಸಮರ್ಥಿಸುತ್ತಿದ್ದರು ವೆಂಕಟನಾರಾಯಣಪ್ಪನವರು ಅದಕ್ಕೆ ವಿರೋಧ ಕಾಲೇಜಿಗೆ ಬರುವ ವಿದ್ಯಾರ್ಥಿಗಳು ಜಂಟ್ಲಮೆನ್ ಅವರಿಗೆ ತಮ್ಮ ಜವಾಬ್ದಾರಿ ತಿಳಿದಿರುತ್ತದೆ ಆದದರಿಂದ ನಾವು ಅವರನ್ನು ತನಿಖೆ ಮಾಡಬೇಕಾದದ್ದಿಲ್ಲ ಎಂಬುದು ಆ ಸೂಚನೆಯನ್ನು ಸಮರ್ಥಿಸುತ್ತಿದ್ದವರ ವಾದ ವೆಂಕಟನಾರಾಯಣಪ್ಪನವರ ಪ್ರತಿವಾದ ಜಂಟ್ಲ್ಮೆನ್ ಅಂತೆ ನಮ್ಮ ಜೆಂಟ್ಲ್ಮೆನ್ ಗಳನ್ನು ನಾವು ಬಲ್ಲವು ಯಾರಾದರೂ ಒಳ್ಳೊಳ್ಳೆಯ ಬಟ್ಟೆಗಳನ್ನು ಹೊರಿಸಿಕೊಟ್ಟರೆ ಎಲ್ಲರೂ ಜಂಟ್ಲ್ಮೆನ್ಗಳೇ ತನಿಖೆ ಇಲ್ಲದಿದ್ದರೆ ಕೆಡುವವರು ನಮ್ಮ ಹುಡುಗರು ಅವರು ಕೆಟ್ಟರೆ ನಷ್ಟಪಡುವವರು ನಾವು ವೆಂಕಟನಾರಾಯಣಪ್ಪನವರ ಈ ಮಾತುಗಳನ್ನು ಕೇಳಿದ ಮೇಲೆ ಮುಂಚೆ ನಗುತ್ತಿದ್ದ ಸಭೆ ಗಂಭೀರವಾಯಿತು ಅವರ ಮಾತು ನಿಷ್ಠೂರವಾದದ್ದು ಅವರ ವಳ ತಿರುಳು ಮಧುರವಾದದ್ದು ಇನ್ನೊಂದು ಸಾರಿ ಅವರು ಮಾಡಿದ ಯಾವುದೋ ಸೂಚನೆಯನ್ನು ಕಟ್ಟಿ ಮಂಚಿ ರಾಮಲಿಂಗಾರೆಡ್ಡಿ ಅವರು ಕೊಂಚ ಲೇವಡಿ ಮಾಡಿ ಇಂಗ್ಲಿಷ್ನಲ್ಲಿ ಮೈ ಫ್ರೆಂಡ್ ದ ಡಾನ್ ಕಿಕ್ ಸೋರ್ಟ್ ಆಫ್ ದಿಸ್ ಹೌಸ್ ಎಂದರು ವೆಂಕಟನಾರಾಯಣಪ್ಪನವರು ಐ ಪ್ರೊಟೆಸ್ಟ್ ಎಂದರು ರೆಡ್ಡಿ ಅವರು ಆ ಕೂಡಲೇ ವ್ಯಸನದ ಮುಖ ಮಾಡಿ ಐ ಅಪಾಲಜೈಸ್ ಅಂಡ್ ಐ ವುಡ್ ಅಪಾಲಜೈಸ್ ಟು ನೋ ಇನ್ ದಿಸ್ ಹೌಸ್ ಮೋರ್ ರೆಡಿಲಿ ದ್ಯಾನ್ ಟು ಮಿಸ್ಟರ್ ವೆಂಕಟ I respect him most profoundly and would not offend him under any circumstances, enderu. Some of them are very important. All of them are very important. All of them are very important. All of them are very important. Mr. Vengita Naranappa, are we not all quixotic now and then? And Quixote was a good man, enderu. Vengita Naranappa, yes, yes, we are all quixotic at times, enderu. Now, let's get into the details. Pampa Bharata, in the 1913, Pampa Bharata is one of the most important things. ಪುನಃ ಪರಿಷ್ಕರಣ ಮಾಡಿ ಪುನಃ ಪ್ರಕಟಣೆ ಮಾಡುವ ಬಾರವನ್ನು ಪರಿಷತ್ತು ಕೈಗೊಂಡಿತು ಆಗ ಪರಿಷತ್ತು ಶಂಕರಪುರದಲ್ಲಿ ಬಾಡಿಗೆ ಕಟ್ಟಡ ಕಟ್ಟಡದಲ್ಲಿತ್ತು ಪರಿಷ್ಕರಣಾ ಕಾರ್ಯಕ್ಕಾಗಿ ಗೊತ್ತಾಗಿದ್ದ ಉಪ ಸಮಿತಿಯಲ್ಲಿದ್ದವರು ವೆಂಕಟನಾರಾಯಣಪ್ಪನವರು ಅಧ್ಯಕ್ಷರು ಬಿಎಂ ಶ್ರೀಕಂಠಯ್ಯನವರು ಟಿಎಸ್ ವೆಂಕಣ್ಣಯ್ಯನವರು ನಾನು ಇನ್ನೂ ಒಬ್ಬರಿದ್ದರು ಪರಿಷ್ಕರಣಾ ಕಾರ್ಯದಲ್ಲಿ ಮುಖ್ಯ ಕಷ್ಟ ಗ್ರಂಥ ಪಾತ್ರಗಳನ್ನು ಭರ್ತಿ ಮಾಡುವುದು ಪಂಪ ಭಾರತ ಭಾರತದ ಪ್ರಥಮ ಮುದ್ರಣದಲ್ಲಿ ಆಗ ತಕಷ್ಟು ಶುದ್ಧವಾದ ಓಲೆಯ ಪ್ರತಿಗಳು ಸಿಕ್ಕದೆ ಇದ್ದ ಕಾರಣದಿಂದಲೋ ಆಗಿನ ಪರಿಷ್ಕರ್ತರ ಅನವಧಾನದ ಕಾರಣದಿಂದಲೋ ಅಲ್ಲಲ್ಲಿ ಪದಗಳು ವಾಕ್ಯಗಳು ಲುಪ್ತವಾಗಿದ್ದವು ಕೆಲವು ಗ್ರಂಥ ಅರ್ಥವಾಗದೆಯೂ ಹೀಗೆ ಆಗಿದ್ದ ಲೋಪಗಳನ್ನು ನಿವಾರಣೆ ಮಾಡಿ ಉಚಿತ ಪಾಠಗಳನ್ನು ಸೇರಿಸುವುದು ನಮಗಿದ್ದ ಕರ್ತವ್ಯ ಇದಕ್ಕಾಗಿ ಪ್ರತಿ ರಾತ್ರಿಯೂ ಗಂಟೆಗೆ ಸೇರಿ ಹನ್ನೊಂದು ಗಂಟೆಯವರೆಗೆ ಕೆಲಸ ಮಾಡತಕ್ಕದ್ದೆಂದು ನಿಶ್ಚಯ ಮಾಡಿಕೊಂಡೆವು ಬಿ ಎಂ ಶಿಖಯ್ಯನವರು ಆಗ ಮೈಸೂರಿನಲ್ಲಿದ್ದರಿಂದ ತಮ್ಮ ಸೂಚನೆಗಳನ್ನು ಬರೆದು ಬರೆದುಕೊಳಿಸುತ್ತಿದ್ದರು ಅದರಲ್ಲಿ ಅವರು ಪಂಪನು ಜಾಗರೂಕನಾದ ಕವಿಯೆಂದು ಆತನ ಶೈಲಿ ಇತರರ ಶೈಲಿಯಂತಲ್ಲವೆಂದು ಆತನು ನಿರರ್ಥಕವಾಗಿ ಪದಗಳನ್ನು ಭರ್ತಿ ಮಾಡುವನಲ್ಲವೆಂದು ಆತನ ಪ್ರಯೋಗಗಳು ಒಂದು ವೈಶಿಷ್ಟ್ಯವುಳ್ಳವೆಂದು ಪದೇ ಪದೇ ಹೇಳುತ್ತಿದ್ದರು ಶ್ರೀಕಂಠಯ್ಯನವರ ಸೂಚನೆಗಳು ಬಹುಮಟ್ಟಿಗೆ ಅಂಗೀಕೃತವಾದವು ನಾವು ಸೇರಿದಾಗ ಪರಿಷತ್ತಿನ ಇಬ್ಬರು ಪಂಡಿತರಾದ ನಂಜುಂಡ ಶಾಸ್ತ್ರಿಗಳಲ್ಲಿ ಒಬ್ಬರಾದರೂ ನಮ್ಮ ಜೊತೆಗೆ ಇರುತ್ತಿದ್ದರು ವೆಂಕಟನಾರಾಯಣಪ್ಪನವರ ಹೊರತು ಮಿಕ್ಕನಾವೆಲ್ಲ ಶಂಕರಪುರದಲ್ಲಿಯೇ ವಾಸವಾಗಿದ್ದವರು ರಾತ್ರಿ ಸುಮಾರು ಎಂಟೂವರೆ ಗಂಟೆಗೆ ಒಂದು ಪ್ರಸಂಗ ಬಂದಿ ಬಂದೆಂದಿಟ್ಟುಕೊಳ್ಳೋಣ ಅಲ್ಲಿಯ ಗ್ರಂಥಪಾತವನ್ನು ಭರ್ತಿ ಮಾಡಬೇಕು ಅಥವಾ ಅಲ್ಲಿದ್ದ ಅರ್ಥವಾಗದ ಪಾಠವನ್ನು ಉಚಿತಾರ್ಥ ಕೊಡುವಂತೆ ತಿದ್ದಬೇಕು ವೆಂಕಟನಾರಾಯಣಪ್ಪನವರು ಏನಪ್ಪಾ ಇದಕ್ಕೆ ಐದು ನಿಮಿಷ ಬೇಕೋ ಮೂರು ನಿಮಿಷ ಸಾಕೋ ಎಂದು ಕೇಳುವರು ವೆಂಕಟನಯ್ಯನವರು ನಾನು ಹೀಗೆ ಅವಸರ ಪಡಿಸಿದರೆ ಹೇಗೆ ಸರ್ ಎನ್ನುವೆವು ಎಷ್ಟೋ ತಿಳುಕುವೆವು ಎಷ್ಟೋ ಮುಖುವೆವು ಪಾಟ ನಮಗೆ ಹೊಳೆಯುತ್ತಿರಲಿಲ್ಲ ಆಗ ವೆಂಕಟನಾರಾಯಣಪ್ಪನವರು ಇನ್ನೆರಡು ನಿಮಿಷ ಕೊಡುತ್ತೇನೆ ಎನ್ನುವರು ಪುನಃ ಅದೇ ಕಷ್ಟ ಅವರು ಇನ್ನೂ ಮೂರು ನಿಮಿಷ ಕೊಡುತ್ತೇನೆ ಎನ್ನುವರು ಆಗಲೂ ನಾವು ಇದ್ದಂತೆಯೇ ಇದ್ದರೆ ಇನ್ನೂ ಇದನ್ನು ಫೈಸಲು ಮಾಡಬೇಕು ಗ್ರಂಥ ಹಿಂದಿನ ಮುದ್ರಣದಲ್ಲಿದ್ದಂತೆ ಅದನ್ನು ಬಿಟ್ಟು ಮುಂದಕ್ಕೆ ಹೋಗೋಣ ಎನ್ನುವರು ಹೀಗೆ ತಕರಾರುಗಳಿಂದಲೇ ಮುಂದೆ ಮುಗಿದದ್ದು ಆ ಕೆಲಸ ವೆಂಕಟನಾರಾಯಣಪ್ಪನವರು ಅಷ್ಟು ಕಟ್ಟುನಿಟ್ಟಾಗಿದ್ದರಿಂದ ಗ್ರಂಥ ಹೊರಗೆ ಬರುವಂತಾಯಿತು ಅವರು ಷಡಿಲ ಬಿಟ್ಟಿದ್ದರೆ ಗ್ರಂಥ ಈ ಹೊತ್ತಿನವರೆಗೂ ಪ್ರಕಟವಾಗುತ್ತಿರಲಿಲ್ಲ ಆಮೇಲೆ ಅನೇಕ ವರ್ಷಗಳಾದ ನಂತರ ನನ್ನ ವಿದ್ಯ ಗುರುಗಳಲ್ಲೊಬ್ಬರಾದ ಕಾನಕಾನಹಳ್ಳಿ ವರದಾಚಾರ್ಯರು ಪರಿಷತ್ತಿಗೆ ಬಂದು ನನ್ನನ್ನು ಕಂಡಾಗ ಏನಯ್ಯ ನಿನ್ನ ಬಂಪ ಭಾರತವನ್ನು ನಾರುತ್ತಾ ಇರುವ ಹಾಗೆ ಮಾಡಿದ್ದಿ ಎಂದರು ನಾನು ಹೇಳಿದೆ ಅದು ಎಷ್ಟು ಕಷ್ಟದ ಕೆಲಸವೆಂಬುದು ನಿಮಗೆ ಗೊತ್ತಿದೆ ಅವರು ನಿಮಗೆ ಅರ್ಥವಾಗದೆ ಹೋದರೆ ಪಂಪನ ತಲೆಯ ಮೇಲೆ ಟೋಕ್ ಅನಿಸುವುದು ನಾನು ಅಂಥ ಸಮಯದಲ್ಲಿ ತಮ್ಮ ಸಹಾಯ ಬೇಕಾಗಿತ್ತು ಅದು ಬರಲಿಲ್ಲವಲ್ಲ ಅವರ ಸಹಾಯವನ್ನು ಬೇಡಿಕೊಂಡದ್ದಾಗಿತ್ತು ಅವರು ಹೇಳಿದರು ನನ್ನ ತಲೆಗೆ ಒಂದು ಪಿಶಾಚಿ ಇದೆಯಲ್ಲಪ್ಪ ಬಟ್ಟಾ ಕಲಂಕ ಎಂಬುದು ಆ ಪಿಶಾಚಿ ಬಿಟ್ಟರಲ್ಲವೇ ಇನ್ನೊಂದಕ್ಕೆ ಸ್ಥಾನ ಅದು ದೇಶದ ಗ್ರಹಚಾರ ತಾವು ಮಾಡಬೇಕಾದಿದ್ದದ್ದು ಈ ಕೆಲಸ ತಮ್ಮನ್ನು ಬಿಡಬೇಕಾಗಿ ಬಂದ ಮೇಲೆ ನಾವು ನಾಲ್ವರು ಗ್ರಂಥ ಹೇಗಾದರೂ ಹೊರಗೆ ಬಂದರೆ ಸಾಕೆಂದು ತೀರ್ಮಾನಿಸಿ ನಮ್ಮಿಂದ ಆದಷ್ಟು ಮಾಡಿದೆವು ಪಂಪ ಭಾರತದಂತ ಮಹಾಗ್ರಂಥ ಇನ್ನೂ ಎಷ್ಟೋ ಸಾರಿ ಪುನರ್ಮುದ್ರಣವಾಗಬೇಕಾಗುತ್ತದೆ ಮೂರನೆಯ ಮುದ್ರಣದ ವೇಳೆಗಾದರೂ ತಮಗೆ ಬಿಡುವಾದರೆ ಗ್ರಂಥ ಸರ್ವಾಂಗ ಸಂಪೂರ್ಣವಾಗುತ್ತದೆ ಅವರು ನಕ್ಕರು ನಾನು ನಕ್ಕೆ ಪುನಃ ಪುನಃ ಪರಿಷ್ಕರಣದಲ್ಲಿ ಸೇರುವ ಅವಕಾಶ ನಮ್ಮ ಪಾಲಿಗೆ ಬರತಕ್ಕದ್ದಲ್ಲವೆಂದು ಇಬ್ಬರು ತಿಳಿದುಕೊಂಡಿದ್ದೆವು ವಿಶ್ವೇಶ್ವರಯ್ಯನವರ ಗ್ರಂಥ ಭಂಡಾರ ವಿಶ್ವೇಶ್ವರಯ್ಯನವರು ದಿವಾನರಾಗುವ ಸಮಯದ ಸುಮಾರಿನಲ್ಲಿ ಅವರಿಗೂ ವೆಂಕಟನಾರಾಯಣಪ್ಪನವರಿಗೂ ಪರಿಚಯ ಹೆಚ್ಚಾಯಿತು ವಿಶ್ವೇಶ್ವರಯ್ಯನವರು ತಮ್ಮ ಖಾಸಗಿ ಗ್ರಂಥ ಭಂಡಾರವನ್ನು ಕ್ರಮಪಡಿಸಿಕೊಡಬೇಕೆಂದು ವೆಂಕಟನಾರಾಯಣಪ್ಪನವರನ್ನು ಕೋರಿದರು ವೆಂಕಟನಾರಾಯಣಪ್ಪನವರು ಆ ಕಾರ್ಯವನ್ನು ಬಹು ಸಂತೋಷದಿಂದ ನಡೆಸಿಕೊಟ್ಟರು ವಿಶ್ವೇಶ್ವರಯ್ಯನವರಿಗೆ ತುಂಬಾ ಮೆಚ್ಚುಗೆಯಾಯಿತು ಅವರು ತಮ್ಮ ಪದ್ಧತಿಯಂತೆ ಒಂದು ಕೃತಜ್ಞತೆಯ ಗುರುತನ್ನು ದ್ರವ್ಯ ರೂಪದಲ್ಲಿ ವೆಂಕಟ ನಾರಾಯಣಪ್ಪನವರಿಗೆ ಆಗ ಅವರಿಬ್ಬರಿಗೂ ಬಂತು ಇಂತಹ ಒಳ್ಳೆಯ ಕೆಲಸ ಮಾಡಲು ಅವಕಾಶ ದೊರೆತಿದೆ ತಮಗೆ ಸಾಕಷ್ಟು ಲಾಭವೆಂದು ವಿಶ್ವೇಶ್ವರಯ್ಯನವರು ಹಣ ಕೊಡುವುದೆಂದರೆ ಅದು ತಮ್ಮನ್ನು ಅಗೌರವ ಪಡಿಸಿದಂತೀತ್ ದೀತೆಂದು ವೆಂಕಟನಾರಾಯಣಪ್ಪನವರು ಹಠ ಹೇಳಿದರು ವಿಶ್ವೇಶ್ವರಯ್ಯನವರಾದರೂ ತಾವು ಯಾರಿಂದಲೂ ಉಚಿತ ಸೇವೆ ತೆಗೆದುಕೊಳ್ಳಲಿಷ್ಟವಿಲ್ಲವೆಂದು ತಮಗೆ ದ್ರವ್ಯಾನುಕೂಲವಿರುವುದರಿಂದ ಬಿಟ್ಟಿ ಸೇವೆ ಪಡೆದುಕೊಂಡರೆ ಅದು ಕಳ್ಳತನವಾದೀತೆಂದು ವಾದಿಸಿದರು ಕಡೆಗೆ ವಿಶ್ವೇಶ್ವರಯ್ಯನವರು ತಮಗೆ ಇಷ್ಟಬಂದ ಯಾವುದಾದರೂ ಪುಸ್ತಕವನ್ನು ಗುರುತಾಗಿ ಕಳಿಸಿದರೆ ವೆಂಕಟನಾರಾಯಣಪ್ಪನವರು ಸ್ವೀಕರಿಸಿಯಾರೆಂದು ಸೂಚನೆ ಕೊಟ್ಟಿದ್ದಾಯಿತು ಆ ಮೇರೆಗೆ ವಿಶ್ವೇಶ್ವರಯ್ಯನವರು ಸೈಂಟಿಫಿಕ್ ಅಮೆರಿಕನ್ ಎಂಬ ಪುಸ್ತಕದ ಸಂಪುಟಗಳನ್ನು ಇತರ ಕೆಲವು ಪುಸ್ತಕಗಳನ್ನು ತಮ್ಮ ಕೃತಜ್ಞತೆಯ ಗುರುತಾಗಿ ವೆಂಕಟನಾರಾಯಣಪ್ಪನವರಿಗೆ ಕೊಟ್ಟರು ವಿಜ್ಞಾನ ಪ್ರಚಾರ ಈ ಮಾತುಕತೆ ನಡೆಯುತ್ತಿದ್ದಾಗ ಮೈಸೂರು ದೇಶದಲ್ಲಿ ವಿಜ್ಞಾನ ಪ್ರಚಾರಕ್ಕಾಗಿ ನಡೆಯಬೇಕಾದ ಪ್ರಯತ್ನಗಳ ವಿಚಾರ ಬಂತು ಆಗ ಅವರಿಬ್ಬರೂ ಮಾಡಿಕೊಂಡ ತೀರ್ಮಾನದ ಮೇರೆಗೆ ವಿಜ್ಞಾನ ಪ್ರಚಾರ ಸಮಿತಿ ಎಂಬ ಸಂಸ್ಥೆಯನ್ನು ಸ್ಥಾಪಿಸತಕ್ಕದ್ದೆಂದು ಅದು ವಿಜ್ಞಾನ ಎಂಬ ಹೆಸರಿನ ಮಾಸಪತ್ರಿಕೆಯನ್ನು ನಡೆಸತಕ್ಕದ್ದೆಂದು ಗೊತ್ತಾಯಿತು ಈ ವಿಜ್ಞಾನ ಸಮಿತಿಯ ಪ್ರಾರಂಭೋತ್ಸವ ಜನೋಪಕಾರಿ ದೊಡ್ಡಣ್ಣ ಶೆಟ್ಟರವರ ಸಭಾಮಂದಿರದಲ್ಲಿ ನಡೆಯಿತು ಆ ದಿನ ವಿಶ್ವೇಶ್ವರಯ್ಯನವರು ಪ್ರಾರಂಭ ಭಾಷಣ ಮಾಡಿದರು ವೆಂಕಟನಾರಾಯಣಪ್ಪನವರು ಭೌತಶಾಸ್ತ್ರದ ಕೆಲವು ವಿಷಯಗಳನ್ನು ಕುರಿತು ಮ್ಯಾಜಿಕ್ ಲ್ಯಾಂಟರ್ನ್ ಚಿತ್ರಗಳನ್ನು ತೋರಿಸಿ ಕನ್ನಡದಲ್ಲಿ ಉಪನ್ಯಾಸ ಮಾಡಿದರು ನಂಗಪುರಂ ವೆಂಕಟೇಶಂಗಾರ್ಯರು ಖಗೋಳಶಾಸ್ತ್ರವನ್ನು ಕುರಿತು ಮಾತನಾಡಿದರು ಅದೇ ಉಪನ್ಯಾಸ ಮಾಲಿಕೆಯಲ್ಲಿ ಭಾಷಣ ಮಾಡಲೊಪ್ಪಿದ್ದವರು ಇನ್ನು ಕೆಲವರಿದ್ದರು ಅವರ ಪೈಕಿಯೊಬ್ಬರು ವೈಕೆ ರಾಮಚಂದ್ರರಾಯರು ಇವರು ಗೃಹರಚನೆಯ ವಾಸ್ತುಶಿಲ್ಪ ಎಂಬ ವಿಷಯವನ್ನು ತೆಗೆದುಕೊಂಡಿದ್ದರು ಮೊದಲನೆಯ ಉಪನ್ಯಾಸದ ದಿವಸ ದಿನ ಮಂದಿರದಲ್ಲಿ ಕಾಲಿಡಲು ಜಗವಿಲ್ಲದಂತೆ ಜನ ಸೇರಿದ್ದರು ಎರಡನೆಯ ದಿನ ಆ ಮಂದಿರದ ಅರ್ಧದಷ್ಟು ಜನರಿರಲಿಲ್ಲ ಮೂರನೆಯ ದಿನ ಇನ್ನೂ ಕಡಿಮೆ ಹೀಗಾದದ್ದರಿಂದ ವೆಂಕಟನಾರಾಯಣಪ್ಪನವರ ಉತ್ಸಾಹ ಹೋಗಲಿಲ್ಲ ಆದರೆ ಉಪನ್ಯಾಸ ಮಾಡಲೊಪ್ಪಿದವರ ಉತ್ಸಾಹ ಮೊದಲಿನಂತೆ ನಿಲ್ಲಲಿಲ್ಲ ಆ ಪ್ರಯತ್ನವನ್ನು ಕಾಲಾನುಕಾಲಕ್ಕೆ ಪುನಃ ಪ್ರಾರಂಭ ಮಾಡೋಣವೆಂದು ಆಗ್ಗೆ ಬದಿ ಿದ್ದು ಆಗ ನಡೆದ ಉಪನ್ಯಾಸಗಳಲ್ಲಿ ಒಂದೆರಡು ಪುಸ್ತಕ ರೂಪದಲ್ಲಿ ಪ್ರಕಟವಾದವೆಂದು ನನ್ನ ಜ್ಞಾಪಕ ಇಂಗ್ಲಿಶ ಕನ್ನಡ ನಿಘಂಟು ವಿಜ್ಞಾನ ಮಾಸ ನಡೆಸುತ್ತಿದ್ದಾಗ ವೆಂಕಟನಾರಾಯಣಪ್ಪನವರಿಗೆ ಒಂದು ಇಂಗ್ಲಿಶ ಕನ್ನಡ ನಿಘಂಟಿನ ಅವಶ್ಯಕತೆ ಚೆನ್ನಾಗಿ ಮನದಟ್ಟಾಯಿತು ಅದಕ್ಕೆ ಹಿಂದಿನಿಂದಲೂ ಅವರು ಇಂಥ ನಿಘಂಟಿನ ಅವಶ್ಯಕತೆಯನ್ನು ಕುರಿತು ಜನ ಮಾಡುತ್ತಿದ್ದರು ಹಿಂದೆ ಇದ್ದ ಜೈಗ್ಲರ್ ಮೊದಲಾದ ವಿದೇಶಿಯರ ನಿಘಂಟುಗಳು ಲೇಖನ ಪ್ರಯೋಗದಲ್ಲಿ ತಕ್ಕಷ್ಟುಉಪಯುಕ್ತವಲ್ಲವೆಂದು ಕಂಡುಬಂದಿತ್ತು ವಿಜ್ಞಾನ ಅನೇಕ ಹೊಸ ಹೊಸ ವಿಷಯಗಳನ್ನು ಹೊಸ ಹೊಸ ಛಾಯೆಗಳಲ್ಲಿ ಹೊಸ ಹೊಸ ಸಂದರ್ಭಗಳಲ್ಲಿ ಹೇಳಬೇಕಾಗುತ್ತದೆ ವಿಜ್ಞಾನಕ್ಕೆ ಇಂಗ್ಲಿಷ್ ಭಾಷೆ ಸಹಜವಾಗಿ ಬೆಳದು ಪಳಗಿದೆ ಅಂತ ಇಂಗ್ಲಿಷ್ ಮಾತುಗಳಿಗೆ ಸಮನಾಗಿ ಉಪಯೋಗಿಸಲಾಗುವ ಕನ್ನಡ ಮಾತುಗಳು ಸಿದ್ಧವಾಗಿಲ್ಲ ತಕ್ಕ ಪರಿಭಾಷಿಕ ಶಬ್ದಗಳನ್ನು ಕನ್ನಡದಲ್ಲಿ ತಯಾರು ಮಾಡಿ ಈ ಲೋಪವನ್ನು ಪರಿಹರಿಸುವವರೆಗೂ ನಮ್ಮ ಭಾಷೆ ವಿಜ್ಞಾನ ಕ್ಷೇತ್ರದಲ್ಲಿ ಬೆಳವಣಿಗೆ ಹೊಂದಲಾರದೆಂದು ವೆಂಕಟನಾರಾಯಣಪ್ಪನವರು ಅನುಭವ ಪ್ರಯೋಗಗಳಿಂದ ತಿಳಿದುಕೊಂಡಿದ್ದರು ದಿವಾನ್ ಸರ್ ಮಿರ್ಜಾ ಸಾಹೇಬರವರಿಗೆ ವೆಂಕಟನಾರಾಯಣಪ್ಪನವರ ವಿಷಯದಲ್ಲಿದ್ದ ಅಪಾರ ವಿಶ್ವಾಸ ಗೌರವಗಳನ್ನು ಕುರಿತು ಬೇರೆ ಕಡೆ ಪ್ರಸ್ತಾವ ಮಾಡಿದೆ ವೆಂಕಟನಾರಾಯಣಪ್ಪನವರು ತಮ್ಮ ಮನಸ್ಸಿನಲ್ಲಿದ್ದ ಕನ್ನಡ ನಿಗಂಟಿನ ಆಲೋಚನೆಯನ್ನು ಮಿರ್ಜಾಸಾಹೇಬರವರಿಗೆ ತಿಳಿಯಪಡಿಸಿದರು ಮಿರ್ಜಾರವರು ಆ ಆಲೋಚನೆಯನ್ನು ಶ್ರೀಮನ್ ಮಹಾರಾಜರವರಿಗೆ ತಕ್ಕ ಸಮಯದಲ್ಲಿ ಅರಿಕೆ ಮಾಡಿ ಅವರ ಅನುಮತಿಯನ್ನು ಪಡೆದುಕೊಂಡರು ಹೀಗೆ ಉಪಕ್ರಮವಾದದ್ದು ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಪ್ರಕಟವಾದ ಮೈಸೂರು ವಿಶ್ವವಿದ್ಯಾನಿಲಯದ ಇಂಗ್ಲಿಶ ಕನ್ನಡ ನಿಘಂಟು ಆದರೆ ಸರ್ಕಾರವು ಈ ವಿಷಯದಲ್ಲಿ ತೀರ್ಮಾನ ಕೊಟ್ಟದ್ದು ಅಷ್ಟೇನೂ ಸುಲಭದ ಕೆಲಸವಾಗಲಿಲ್ಲ ಮಿರ್ಜಾ ಸಾಹೇಬರ ಸಹ ಕೆಲವರು ಈ ವಿಷಯದಲ್ಲಿ ಉತ್ಸಾಹಿಗಳಾಗಿರಲಿಲ್ಲ ಮ್ಯಾಥನ್ ಸಾಹೇಬರವರು ನನ್ನನ್ನು ಒಂದು ಸಾರಿ ಕೇಳಿದರು ಈಗ ಈ ಬಗ್ಗೆ ಹೊಸ ಪ್ರಯತ್ನ ನಡೆಯಬೇಕಾದ ಕಾರಣವೇನಿದೆ ಬ್ಯಾಸಲ್ ಮಿಷನ್ ಪ್ರೆಸಿನ್ ಇಂಗ್ಲಿಷ್ ಕನ್ನಡ ಕನ್ನಡ ಇಂಗ್ಲಿಷ್ ನಿಘಂಟುಗಳನ್ನು ಪ್ರಕಟಿಸಿದ್ದಾರೆ ಎಷ್ಟೋ ಕಾಲದಿಂದ ಆ ಗ್ರಂಥಗಳು ಉಪಯೋಗದಲ್ಲಿವೆ ಅವು ಸಾಲದೆಂದರೆ ಆ ನಿಘಂಟುಗಳನ್ನೇ ಇನ್ನೂ ವಿಸ್ತಾರಪಡಿಸಿ ಪರಿಷ್ಕರಣೆ ಮಾಡಿ ಪ್ರಕಟಿಸುವಂತೆ ನಾವು ಬ್ಯಾಸಲ್ ಮಿಷನ್ ಪ್ರೆಸಿನ್ ಕೇಳಿಕೊಳ್ಳೋಣ ಅವರಿಗೆ ಇಂಥ ಕೆಲಸದ ಮಾಹಿತಿ ಚೆನ್ನಾಗಿದೆ ಸರಕಾರ ಪ್ರೋತ್ಸಾಹ ಕೊಟ್ಟರೆ ಅವರ ಕೆಲಸವನ್ನು ಇನ್ನೂ ಚೆನ್ನಾಗಿ ಮಾಡಿಯಾರು ಇದಕ್ಕೆ ಉತ್ತರವಾಗಿ ನಾನು ಹೇಳಿದೆ ಅಂತ ವಿದೇಶಿಯರ ಕೆಲಸದಿಂದ ಪ್ರಕೃತಕ್ಕೆ ಹೆಚ್ಚು ಉಪಯೋಗವಾಗಲಾರದು ಇಂಗ್ಲಿಶಿನ ಪದಗಳಿಗೆ ಎಂಥ ಪದಗಳು ಕನ್ನಡದಲ್ಲಿ ಸರಿಹೊಂದುತ್ತವೆ ಎಂಬುದನ್ನು ನಿರ್ಣಯ ಮಾಡಬಲ್ಲವರು ಕನ್ನಡದಲ್ಲಿ ಬರೆಯುವ ಮತ್ತು ಭಾಷಣ ಮಾಡುವ ಕೆಲಸದಲ್ಲಿ ನಿರತರಾಗಿರುವವರು ನಾವು ಕನ್ನಡವೇ ಹುಟ್ಟು ಭಾಷೆಯಾಗಿರುವ ಜನದಲ್ಲಿ ದಿನೇ ದಿನೇ ಕ್ಷಣೇ ಕ್ಷಣೇ ಮಾತುಕತೆ ನಡೆಸುತ್ತೇವೆ ಯಾವ ವಿಷಯವನ್ನು ಹೇಗೆ ಹೇಳಿದರೆ ನಮ್ಮ ಜನಕ್ಕೆ ಅದು ಸುಲಭವಾಗಿಯೋ ವಿಷದವಾಗಿಯೂ ತಿಳಿಯಲಾಗುತ್ತದೆ ಎಂಬುದನ್ನು ನಾವು ಬಲ್ಲವು ವಿದೇಶಿಯರಿಗೆ ಇಂತಹ ಜನಾನುಭವವಿಲ್ಲ ಆ ವಿದೇಶಿಯರು ವಿಜ್ಞಾನ ಲೇಖನದಲ್ಲಿ ಅಲ್ಲ ಮೇಲಾಗಿ ನಮ್ಮ ಭಾಷೆಯ ಕೆಲಸವನ್ನು ಮಾಡಲು ನಮಗೆ ಸಾಮರ್ಥ್ಯವಿಲ್ಲವೆಂದಾಗಲಿ ಶ್ರದ್ಧೆಯಿಲ್ಲವೆಂದಾಗಲಿ ಒಪ್ಪಿಕೊಳ್ಳಲಾದೀತೇ ನಿರ್ಧಾರ ಹೀಗೆ ಸ್ವಲ್ಪ ಕಾಲ ತಕರಾರು ನಡೆದ ಬಳಿಕ ಸರ್ಕಾರದ ತೀರ್ಮಾನ ಗೊತ್ತಾಗಿ ಮೈಸೂರು ವಿಶ್ವವಿದ್ಯಾನಿಲಯದ ಆಡಳಿತದ ಮೂಲಕ ಇಂಗ್ಲಿಷ್ ಕನ್ನಡ ನಿಗಂಟಿನ ಕೆಲಸ ನಡೆಯತಕ್ಕದ್ದೆಂದು ನಿರ್ಧಾರವಾಯಿತು ಅದರಂತೆ ಬೆಳ್ಳಾವೆ ವೆಂಕಟನಾರಾಯಣಪ್ಪನವರೊ ಪ್ರಧಾನ ಸಂಪಾದಕರಾದರು ಸಂಪಾದಕ ಮಂಡಳಿಯಲ್ಲಿ ಏಳೆಂಟು ಮಂದಿ ಸದಸ್ಯರಿದ್ದರು ವೆಂಕಟನಾರಾಯಣಪ್ಪನವರ ಸಂಕಲ್ಪ ಶ್ರದ್ಧೆಯು ಮಿರ್ಜಾ ಸಾಹೇಬರ ಸಂತತ ವಿಶ್ವಾಸವು ಇಲ್ಲದೆ ಹೋಗಿದ್ದಲ್ಲಿ ಆ ನಿಗಂಟಿನ ಪ್ರಯತ್ನ ರೂಪಕ್ಕೆ ಬರುತ್ತಿರಲಿಲ್ಲವೆಂದು ನಾನು ಧಾರಾಳವಾಗಿ ಹೇಳಬಲ್ಲೆ ವೆಂಕಟನಾರಾಯಣಪ್ಪನವರು ದೈವಾಧೀನರಾದ ಬಳಿಕ ಎಂಆ ಶ್ರೀನಿವಾಸಮೂರ್ತಿಯವರು ಪ್ರಧಾನ ಸಂಪಾದಕರಾದರು ಸಮಿತಿ ಕೆಲಕಾಲ ತಿಂಗಳಿಗೆ ಒಂದು ಸಲ್ಲದಂತೆ ಸೇರುತ್ತಿತ್ತು ಅದು ಶೀಘ್ರವಾಗಿ ಕೆಲಸ ನಡೆಯಲು ಸಾಲದು ಎಂದು ಅನುಭವದಿಂದ ತಿಳಿದುಬಂದ ಮೇಲೆ ಇನ್ನೂ ಬೇಗ ಬೇಗ ಸಮಿತಿಯ ಸಭೆ ಸೇರುತ್ತಿತ್ತು ಸಭೆ ಹನ್ನೆರಡು ಗಂಟೆಯಿಂದ ಐದು ಗಂಟೆಯವರೆಗೆ ನಡೆಯತಕ್ಕದ್ದೆಂದು ನಿಯಮ ಆದರೆ ಅದು ಐದಕ್ಕೆ ಮುಗಿದದ್ದು ಅಪರೂಪ ಅನೇಕ ದಿವಸ ಆರು ಆರೂವರೆ ಗಂಟೆಯವರೆಗೂ ಸಭೆ ನಡೆಯುತ್ತಿತ್ತು ಕೃಷ್ಣಶಾಸ್ತ್ರಿಗಳ ತರತೀಪು ಇಲ್ಲಿ ಒಂದು ಹಗುರದ ವಿಷಯವನ್ನು ಹೇಳುತ್ತೇನೆ ಸಮಿತಿ ಬಹುದಿನ ಹನ್ನೊಂದು ಗಂಟೆಗೆ ಸೇರುತ್ತಿತ್ತು ಕಾರಣವೇನೆಂದರೆ ಪೂರ್ವ ಫಲಾಹಾರ ಸಾಮಾನ್ಯವಾಗಿ ಕೃಷ್ಣಶಾಸ್ತ್ರಿಗಳು ಸಮಿತಿಯ ದಿನ ಮೈಸೂರಿನಿಂದ ಬರಬೇಕಾಗಿತ್ತು ಮೈಸೂರು ರೈಲು ಹನ್ನೊಂದು ಗಂಟೆಗೆ ಬರುತ್ತಿತ್ತು ಶಾಸ್ತ್ರಿಗಳು ಬೆಂಗಳೂರಿನಲ್ಲಿದ್ದಾಗಲೂ ಸಭೆ ಅವರ ಆಗಮನವನ್ನು ನಿರೀಕ್ಷಿಸಿಕೊಂಡಿತ್ತು ಅವರು ಬರುವಾಗ ಒಂದು ದೊಡ್ಡ ಪಟ್ಟಣ ಆಂಬೊಡೆ ಅಥವಾ ಚಕ್ಕುಲಿ ಇಂತ ಸಿಹಿಯಲ್ಲದ ಭಕ್ಷ್ಯಗಳನ್ನು ಇನ್ನೊಂದು ಪಟ್ಟಣ ಸಿಹಿ ತಿಂಡಿಯನ್ನು ಜೊತೆಗೆ ಆಯಾ ಕಾಲದ ಹಣ್ಣು ಹಂಪಲನ್ನು ತರುತ್ತಿದ್ದರು ಹನ್ನೊಂದು ಗಂಟೆಯಿಂದ ಹನ್ನೆರಡರವರೆಗೆ ನಮಗಿದ್ದ ಕೆಲಸ ಇದು ಬಿಎಂ ಶ್ರೀಕಂಠಯ್ಯನವರಿಗೆ ಸಿಹಿ ಕೂಡದೆಂದು ಡಾಕ್ಟರು ಕಟ್ಟಪ್ಪಣೆ ಮಾಡಿದರು ಆದ್ದರಿಂದ ಜಿಲೇಬಿಯನ್ನು ಲಾಡುವನ್ನು ಕಂಡ ಕೂಡಲೇ ಅವರು ಕೈ ಇದು ನಮಗೆ ಕೂಡದಪ್ಪ ಎನ್ನುವರು ನಾವು ಯಾರಾದರೂ ಇದು ಏನು ಮಾಡುತ್ತದೆ ಸರ್ ಒಂದು ಚೂರು ಈ ಸಕ್ಕರೆಯನ್ನು ಆ ಉಪ್ಪುಕಾರ ಹೊಡೆದು ಬಿಡುತ್ತದೆ ಇದರ ಮೇಲೆ ಕೃಷ್ಣಶಾಸ್ತ್ರಿಗಳ ತರತೀಪು ಅವರು ವೈದ್ಯಬಲವರು ಎನ್ನುತ್ತಿದ್ದೆವು ನಮ್ಮ ಪುಸಲಾವಣೆ ಬೇಗ ಫಲಕ್ಕೆ ಬರುತ್ತಿತ್ತು ವೆಂಕಟನಾರಾಯಣಪ್ಪನವರು ಇದನ್ನೆಲ್ಲ ಕೇಳಿಕೊಂಡು ತಮ್ಮ ಮುಂದಿದ್ದ ಪುಸ್ತಕದಿಂದ ಕಣ್ಣನ್ನು ಅತ್ತಿತ್ತ ಹರಿಸದೆ ನಗುಮುಖದಿಂದ ಇರುತ್ತಿದ್ದರು ಹನ್ನೆರಡಾಯ್ತೆಂದರೆ ಕಟ್ಟುನಿಟ್ಟಿನ ಕಾಲನೇಮಿ ಸುಬ್ಬರಾಯಪ್ಪನವರು ನಮ್ಮ ಸಮಿತಿಯ ಇಬ್ಬರು ಸದಸ್ಯನನ್ನು ಕುರಿತು ಒಂದು ಮಾತನ್ನು ವಿಶೇಷವಾಗಿ ಹೇಳಬೇಕೆನಿಸುತ್ತದೆ ಡಿಸಿ ಸುಬ್ಬರಾಯಪ್ಪನವರು ಮತ್ತು ಬಿ ಪುಟ್ಟಯ್ಯನವರು ಈ ಮಹನೀಯ ಇಬ್ಬರು ನಿಗಂಟಿನ ಕಾರ್ಯಕ್ಕೆ ತುಂಬಾ ಸಹಾಯ ಮಾಡಿದವರು ಅವರಲ್ಲಿ ಧೋರಣೆಯ ಮನೋಭಾವ ಕೊಂಚವೂ ತೋರಿ ಬಂದದ್ದಲ್ಲ ಅವರ ಶ್ರದ್ಧೆ ಪರಿಶ್ರಮಗಳು ಅನುಕರಣೀಯವಾಗಿದ್ದವು ವೆಂಕಟನಾರಾಯಣಪ್ಪನವರು ಮೊದಲೇ ಸದಸ್ಯರಿಗೆ ಕಳಿಸಿದ್ದ ಕೊರಡು ಪ್ರತಿಗಳನ್ನು ಅವರಿಬ್ಬರೂ ಸಾವಧಾನವಾಗಿ ಮನೆಯಲ್ಲಿ ಓದಿ ಪರೀಕ್ಷಿಸಿ ಪದಗಳ ಯುಕ್ತಾಯುಕ್ತತೆಗಳನ್ನು ಆಲೋಚಿಸಿ ತಮಗೆ ತೋರಿದ ಸಲಹೆಗಳನ್ನು ಗುರುತು ಮಾಡಿಕೊಂಡು ಬರುವರು ಸಭೆಯಲ್ಲಿ ತಮ್ಮ ಸಂದೇಹಗಳನ್ನು ಹೇಳುವರು ಆಗ್ರಹವಿಲ್ಲದೆ ಚರ್ಚಿಸುವರು ಹೊಸ ಸಂಗತಿಗಳೇನಾದರೂ ತಮಗೆ ತಿಳಿದು ಬಂದರೆ ಅವರನ್ನು ಗುರುತು ಹಾಕಿಕೊಳ್ಳುವರು ಹೀಗೆ ಅವರೊಡನೆ ಕೆಲಸ ಮಾಡುವುದು ಸಂತೋಷಕರವೂ ಪ್ರಯೋಜನಕರವೂ ಆಗಿತ್ತು ಸುಬ್ಬರಾಯಪ್ಪನವರ ಲಿಪಿಯನ್ನು ಕುರಿತು ಎಷ್ಟು ಪ್ರಶಂಸೆ ಮಾಡಿದರೂ ಅದು ಕೊಂಚವೆಂದೇ ನನಗೆ ಅನಿಸುತ್ತದೆ ಈಗಿನ ಕಾಲದ ವಿದ್ಯಾರ್ಥಿಗಳ ಬರಹವನ್ನು ಕನ್ನಡದಲ್ಲಿಯೂ ಇಂಗ್ಲಿಶಿನಲ್ಲಿಯೂ ಆಗಾಗ ನೋಡಬೇಕಾದ ಸಂದರ್ಭವಿರುವ ನನ್ನ ಕಣ್ಣುಗಳಿಗೆ ಅಕ್ಷರ ಜಕಣಾಚಾರ್ಯ ಶಿಲ್ಪದಂತೆ ನಯನಮೋಹಕವಾದದ್ದು ಅಕ್ಷರಗಳು ಬಿಡಿಬಿಡಿಯಾಗಿ ದುಂಡು ದುಂಡಾಗಿ ಮುತ್ತಿನ ಸರದಂತಿರುತ್ತದೆ ನಾನು ಒಳ್ಳೆಯ ಕನ್ನಡ ಎಂಬುದನ್ನು ಮೊದಲು ಕಂಡುಕೊಂಡದ್ದು ಸುಬ್ಬರಾಯಪ್ಪನವರ ಲೇಖನದಿಂದ ನಾನು ಎ ಸ್ಕೂಲ್ ವಿದ್ಯಾರ್ಥಿಯಾಗಿದ್ದಾಗ ವಿದ್ಯಾದಾಯಿನಿ ಎಂಬ ಕನ್ನಡ ಮಾಸ ಅಲ್ಲಿಗೆ ಬರುತ್ತಿತ್ತು ಅದರ ಕೆಲವು ಸಂಚಿಕೆಗಳಲ್ಲಿ ಸುಬ್ಬರಾಯಪ್ಪನವರ ಒಂದಾನೊಂದು ಪ್ರವಾಸದ ಪ್ರಕಟವಾಗಿತ್ತು ವಿಷಯವು ಲಲಿತವಾಗಿ ಸರಳವಾಗಿ ವರದಿಯಾಗಿತ್ತು ಅವರನ್ನು ಕಣ್ಣಿನಿಂದ ನೋಡಬೇಕೆಂಬ ಕುತೂಹಲ ಹುಟ್ಟಿತು ಅಲ್ಲಿಂದ ಬಹು ವರ್ಷಗಳಾದ ಮೇಲೆ ಆ ಸಂತೋಷ ಲಭಿಸಿತು ಸುಬ್ಬರಾಯಪ್ಪನವರು ಬಿಎಂ ಶ್ರೀಕಂಠಯ್ಯನವರ ಸಹಾದ್ಯಾಯಿ ಎಂದು ತಿಳಿದ ಮೇಲೆ ಅವರು ಮತ್ತೂ ಪ್ರಿಯರಾದರು ಪುಟ್ಟಯ್ಯನವರು ಪುಟ್ಟಯ್ಯನವರಿಗೂ ನನಗೂ ಪರಿಚಯವಾದದ್ದು ಸುಮಾರು ಸಾವಿರದ ಒಂಬೈನೂರ ಆರು ಏಳರಲ್ಲಿ ಆಗ ಅವರು ಒಕ್ಕಲಿಗರ ಪತ್ರಿಕೆಯ ಶಾಲಕರಾಗಿದ್ದರು ಆ ಪತ್ರಿಕೆ ಮೊದಮೊದಲು ಕೋಟೆಯಲ್ಲಿದ್ದ ಸ್ಟ್ಯಾಂಡರ್ಡ್ ಪ್ರೆಸ್ ಮುದ್ರಣಾಲಯದಲ್ಲಿ ಅಚ್ಚಾಗುತ್ತಿತ್ತು ನಾನು ಸ್ಟ್ಯಾಂಡರ್ಡ್ ಪ್ರೆಸ್ಗೆ ವಾರಕ್ಕೆ ಎರಡು ಮೂರು ಸಾರಿ ಹೋಗುತ್ತಿದ್ದೆ ಆದ್ದರಿಂದ ನಮಗಿಬ್ಬರಿಗೂ ಪರಿಚಯ ಮಾಡಿಕೊಳ್ಳುವ ಅವಕಾಶ ಸುಬ್ಬರಾಯಪ್ಪನವರು ಪುಟ್ಟಯ್ಯನವರು ಮಾತಿನಲ್ಲಿಯೂ ನಡವಳಿಕೆಯಲ್ಲಿಯೂ ಪ್ರಾಮಾಣಿಕರು ಗೊತ್ತಾದ ವೇಳೆಯನ್ನು ಮೀರಿದವರಲ್ಲ ಆಡಿದ ಮಾತಿನಿಂದ ನುಳುಚಿಕೊಂಡವರಲ್ಲ ಶಾಲಾಕಿನಿಂದ ಬದುಕಬೇಕೆಂದವರಲ್ಲ ಅವರ ಸ್ವಭಾವದಲ್ಲಿ ಸೌಜನ್ಯವು, ಗಂಭೀರತೆಯೂ ವಿನಯವೂ ಹುಟ್ಟುಗುಣಗಳಾಗಿದ್ದವು ಒಂದು ವಿವಾದ ಇಂಗ್ಲಿಷ್ ಕನ್ನಡ ನಿಗಂಟಿನ ಸಂದರ್ಭದಲ್ಲಿ ಒಂದು ತಕರಾರು ಎದ್ದಿತು ಕಾರ್ಯಕರ್ತರಿಗೆ ಸಂಭಾವನೆಯುಂಟೇ ಇಲ್ಲವೇ ಸರ್ಕಾರದವರು ಸಂಭಾವನೆ ಕೊಡಬೇಕೆಂದರು ವಿಶ್ವವಿದ್ಯಾನಿಲಯದ ಕೆಲ ಮಂದಿ ಐರೋಪ್ಯರು ಸಂಭಾವನೆ ಸಲ್ಲಿಸಲೇಬೇಕೆಂದರು ಈ ಪ್ರಶ್ನೆಯನ್ನು ಕುರಿತು ಯೂನಿವರ್ಸಿಟಿ ಕೌನ್ಸಿಲಿನಲ್ಲಿ ನಡೆದ ಚರ್ಚೆ ನನಗೆ ಜ್ಞಾಪಕವಿದೆ ಕೆಲಸ ಅವಶ್ಯವಾದದಾದರೆ ಅದು ಚೆನ್ನಾಗಿ ನಡೆಯಬೇಕು ಚೆನ್ನಾಗಿ ನಡೆಯಬೇಕಾದರೆ ಕೆಲಸಗಾರರಿಗೆ ತಕ್ಕ ಪ್ರತಿಫಲ ಸಲ್ಲಬೇಕು ಬಿತ್ತಿ ಚಾಕರಿಯನ್ನು ತೆಗೆದುಕೊಳ್ಳುವುದು ಸರ್ಕಾರಕ್ಕೆ ಯೋಗ್ಯವಲ್ಲ ಆಗಬೇಕಾದ ಕೆಲಸಕ್ಕೆ ಸಹಾಯವಲ್ಲ ಕೆಲಸ ಒಳ್ಳೆಯದಾದರೆ ಅದಕ್ಕಾಗಿ ತಗಲುವ ವೆಚ್ಚವನ್ನು ವಹಿಸಿಕೊಳ್ಳಲು ಸರ್ಕಾರ ಸಿದ್ಧವಾಗಿರಬೇಕು ಇದು ಯುರೋಪಿಯನ್ ಸದಸ್ಯರು ಹೂಡಿದ ನ್ಯಾಯ ಇದನ್ನು ಅನುಮೋದಿಸಿದವರು ಇತರರು ಇದ್ದರು ವೆಂಕಟನಾರಾಯಣಪ್ಪನವರು ಇದಕ್ಕೆ ತೀವ್ರವಾಗಿ ವಿರೋಧ ಅವರು ಅನೇಕ ಕೋಆಪರೇಟಿವ್ ಸಂಸ್ಥೆಗಳಲ್ಲಿ ಕೆಲಸ ಮಾಡಿ ಹಣ ಏನೇನನ್ನು ಕೇಳಿಸಬಲ್ಲದು ಎಂಬುದನ್ನು ಕಂಡುಕೊಂಡಿದ್ದರು ನಾವು ಮಾಡ ಹೊರಟಿರುವುದು ಸರಸ್ವತಿ ಸೇವೆಯನ್ನು ಅದರಲ್ಲಿ ನಾವು ಕೂಲಿಗಾಗಿ ಕೈಯೊಡ್ಡುವುದೇ ಇದು ಅವರ ವಾದ ನಮ್ಮಲ್ಲಿ ಇನ್ನೂ ಕೆಲವರು ಉದಾಸೀನರಾಗಿದ್ದರು ಅಥವಾ ದ್ವಿಮುಖಿಗಳಾಗಿದ್ದರು ಕೊಡದಿದ್ದರೆ ಕೇಳುವುದು ಬೇಡ ಕೊಟ್ಟರೆ ಬೇಡವೆನ್ನುವುದು ಬೇಡ ಸರ್ಕಾರವು ಭಿಕ್ಷುಕರಂತೆ ನಡೆಯಬಾರದು ಬಿಟ್ಟಿ ಚಾಕರಿ ತೆಗೆದುಕೊಳ್ಳುವುದು ಪ್ರಜೆಗೆ ಗೌರವವಲ್ಲ ಸಂಬಳ ಪಡೆದು ಚಾಕರಿ ಮಾಡುವವರು ಗೌರವಾರ್ಥಿಗಳಿಗಿಂತ ಕೆಳಗಿನ ದರ್ಜೆಯವರೆಂದು ಗೆಣಿಸುವಂತೆ ಆಗಬಾರದು ಇದು ನನ್ನ ನಿಲುವು ತೀರ್ಮಾನದಲ್ಲಿ ಒಂದು ರಾಜ್ಯಕ್ಕೆ ಬಂದವು ಸರ್ಕಾರವು ಸದಸ್ಯರುಗಳಿಗೆ ಪ್ರಯಾಣದ ಬತ್ಯವನ್ನು ದಿನ ಬತ್ತೆಯನ್ನು ಮಾತ್ರ ಕೊಡತಕ್ಕದು ಈ ವಿವರವನ್ನು ಜ್ಞಾಪಕದಿಂದ ಬರೆದಿದ್ದೇನೆ ತಲಬು ವೆಂಕಟನಾರಾಯಣಪ್ಪನವರು ಪ್ರತಿದಿನವೂ ಬೆಳಿಗ್ಗೆ ಏಳುವರೆ ಗಂಟೆಗೆ ತಪ್ಪದೆ ಮನೆಯಿಂದ ಹೊರಡುತ್ತಿದ್ದರು ಅವರ ನೆರೆ ನೆರೆಹೊರೆಯಲ್ಲಿದ್ದ ಒಬ್ಬ ದೊಡ್ಡ ಮನುಷ್ಯರು ಇದನ್ನು ಆಗಾಗ ನೋಡುತ್ತಿದ್ದರು ಒಂದು ದಿನ ಅವರು ಕೇಳಿದರು ಏನು ವೆಂಕಟನಾರಾಯಣಪ್ಪ ದಿನಾಲೂ ಹೋಗುತ್ತಿರಲ್ಲ ಇಷ್ಟು ಹೊತ್ತಿಗೆ ಇಲ್ಲಿಗೆ ಪರಿಷತ್ತಿಗೆ ನಿಮಗೆ ಏನು ದೊರೆಯುತ್ತದೆ ತಲಬು ಅಲ್ಲಿ ತಲಬು ಏನೂ ಇಲ್ಲ ನಮ್ಮ ಸಂತೋಷಕ್ಕೋಸ್ಕರ ಕೆಲಸ ಮಾಡುವುದು ಅಲ್ಲಪ್ಪ ನಿಮಗೆ ಕಾಲೇಜಿನಾಗೆ ಸಂಬಳ ದೊರೆಯುತ್ತದೆ ಇಲ್ಲಿ ಏನೋ ತಲಬೂ ಕೊಡುವುದಿಲ್ಲವೇ ಇಲ್ಲರ ಯರೆ ಇದು ದೇಶಕ್ಕೆ ಸೇರಿದ ಸಂಸ್ಥೆ ಅದರಲ್ಲಿ ಹಣವಿಲ್ಲ ಅಲ್ಲಿ ಕೆಲಸ ಮಾಡುವವರು ದೇಶಾಭಿಮಾನದಿಂದ ಕೆಲಸ ಮಾಡಬೇಕು ಹಾಗೆಂದರೇನಪ್ಪ ದಾರೂ ಬಿಟ್ಟಿ ದುಡಿತಾರೆಯೇ ನನ್ನ ನೋಡ್ರಿ ಚಿಲವನ್ನು ತೋರಿಸಿ ನೋಡ್ರಿ ಈ ಚಿಲವನ್ನು ಮಾರ್ಕೆಟ್ಗೆ ಹೋಗ್ತೇನು ಎರಡು ಮೂರು ದಿನದ ತರಕಾರಿ ಬರುತ್ತದೆ ಮುನಿಸಿಪಲ್ ಕೌನ್ಸಿಲಿನಲ್ಲಿ ನಾನಿರುವುದರಿಂದ ಬೆಂಚ್ ಮ್ಯಾಜಿಸ್ಟ್ರೇಟ್ ಆಗಿರುವುದರಿಂದ ಇಷ್ಟು ಮಾತ್ರವೂ ಇಲ್ಲದಿದ್ದರೆ ಅದೆಂತ ಪರಿಷತ್ತಯ್ಯ ಅಭಿಮಾನವಂತೆ ಒಣ ಅಭಿಮಾನ ತರಕಾರಿ ಕೂಡ ಗಿಟ್ಟಲಾರದ ಅಭಿಮಾನ ಹೀಗೆ ಹಾಸ್ಯ ಮಾಡಿ ನಕ್ಕರು ಅಂಥವರು ಈಗ ಇಲ್ಲವೇ ಇಲ್ಲವೆಂದು ಹೇಳಲಾದೀತಿಯನ್ನು ವಾಚಕರು ತಮ್ಮ ಅನುಭವದಿಂದ ವಿಚಾರ ಮಾಡಿಕೊಳ್ಳಲಿ ಪ್ರೊಫೆಸರ್ ನೇಮಕ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡಕ್ಕೆ ಒಬ್ಬ ಪ್ರೊಫೆಸರ್ ಇರತಕ್ಕದ್ದೆಂದು ಸೆನೆಟಿನವರು ನಿಷ್ಕರ್ಷೆ ಮಾಡಿದ ಮೇಲೆ ಆ ಹುದ್ದೆಗೆ ಹತ್ತಾರು ಅಪ್ಲಿಕೇಶನ್ಗಳು ಬಂದವು ಅವರಲ್ಲಿ ಗೊತ್ತಾದ ಯಾರೋ ಒಬ್ಬರನ್ನು ನಿಯಮಿಸಿಕೊಳ್ಳಬೇಕೆಂದು ವೈಸ್ ಚಾನ್ಸಲರ್ ಎಚ್ವಿ ನಂಜುಂಡಯ್ಯನವರಿಗೆ ಅಭಿಪ್ರಾಯ ಉಂಟೆಂದು ಅವರಿವರು ಆಡಿಕೊಳ್ಳುತ್ತಿದ್ದರು ಆ ನಿರ್ದಿಷ್ಟ ಮನುಷ್ಯನ ಯೋಗ್ಯತೆ ಸಾಮರ್ಥ್ಯಗಳನ್ನು ಕುರಿತು ಅಭಿಪ್ರಾಯ ಬೇದವು ಇತ್ತು ವೆಂಕಟನಾರಾಯಣಪ್ಪನವರು ಆ ನಿರ್ದಿಷ್ಟ ಮನುಷ್ಯನ ಕನ್ನಡ ಲೇಖನಗಳನ್ನೆಲ್ಲ ಸಂಗ್ರಹಿಸಿ ಓದಿ ಅವುಗಳಲ್ಲಿದ್ದ ತಪ್ಪುಗಳನ್ನು ಒಂದು ಪಟ್ಟಿ ಮಾಡಿದ್ದರು ಹೀಗೆ ಒಂದನೆಯ ಕಾಲ ನಿರ್ದಿಷ್ಟ ಪುರುಷನ ವಾಕ್ಯ ಎರಡನೆಯ ಕಾಲ ಅದರಲ್ಲಿದ್ದ ತಪ್ಪುಗಳು ಮೂರನೆಯ ಕಾಲಂ ಆ ವಾಕ್ಯಕ್ಕೆ ಅನ್ವಯಿಸುವ ಶಬ್ದಾನುಶಾಸನದ ಅಥವಾ ಶಬ್ದಮಣಿ ದರ್ಪಣದ ಸೂತ್ರ ಈ ಪಟ್ಟಿಯನ್ನು ಅಚ್ಚು ಮಾಡಿಸಿದರು ಎರಡು ಪೂಸ್ ಪುಟಗಳಿಂದ ಗಳಿಗಿಂತ ಹೆಚ್ಚಾಗಿ ತಪ್ಪುಗಳು ಸಿಕ್ಕಿದವು ಎರಡು ಪುಟದಷ್ಟು ಸಾಕೆಂದು ವೆಂಕಟನಾರಾಯಣಪ್ಪನವರು ತೀರ್ಮಾನಿಸಿ ಅಷ್ಟನ್ನು ಅಚ್ಚು ಮಾಡಿಸಿದರು ಹಾಗೆ ಅಚ್ಚಾದ ತಪ್ಪಿನ ಪಟ್ಟಿಗಳನ್ನು ಸೆನೆಟ್ ಸಭೆಯ ಸದಸ್ಯರಿಗೆಲ್ಲಾ ಹಂಚಿದರು ನಂಜುಂಡಯ್ಯನವರಿಗೆ ಕೋಪವಂತು ಅವರು ವೆಂಕಟನಾರಾಯಣಪ್ಪನವರನ್ನು ಕರೆಯಿಸಿ ನೀವು ಮಾಡಿರುವ ಕೆಲಸ ಎಂತಾದ್ದೆಂದು ನಿಮಗೆ ಗೊತ್ತಿದೆಯೇ ಎಂದು ಕೋಪದಿಂದ ಕೇಳಿದರು ವೆಂಕಟನಾರಾಯಣಪ್ಪನವರು ಹೇಳಿದರು ನನ್ನ ಬುದ್ಧಿಗೆ ತಿಳಿದಷ್ಟು ಮಾಡಿದ್ದೇನೆ ಪ್ರೊಫೆಸರ್ ಕೆಲಸ ಜವಾಬ್ದಾರಿಯದು ಅದಕ್ಕೆ ಬರುವವರ ಪಾಂಡಿತ್ಯ ಎಲ್ಲರಿಗೂ ಒಪ್ಪತಕ್ಕದ್ದಾಗಿರಬೇಕು ನಂಜುಂಡಯ್ಯನವರು ಅದೆಲ್ಲ ಸರಿ ಆದರೆ ನೀವು ಮಾಡಿರೋದು ಡೆಫೆಮೇಶನ್ ವೆಂಕಟನಾರಾಯಣಪ್ಪನವರು ಆ ತಪ್ಪಿಗೆ ಕೋರ್ಟ್ನವರು ಕೊಡುವ ಶಿಕ್ಷೆಯನ್ನು ಅನುಭವಿಸುತ್ತೇನೆ ನಂಜುಂಡಯ್ಯನವರು ಸರ್ಕಾರದ ಏರ್ಪಾಟುಗಳ ವಿಷಯದಲ್ಲಿ ನೀವು ಕೈ ಹಾಕಿದ್ದೀರಿ ಕೆಲಸ ಕಳೆದುಕೊಳ್ಳಬೇಕಾದಿತ್ತು ವೆಂಕಟನಾರಾಯಣಪ್ಪನವರು ಈ ಕ್ಷಣವೇ ರಾಜೀನಾಮೆ ಕೊಡುತ್ತೇನೆ ಹೀಗೆ ಹೇಳಿ ಅಲ್ಲಿಯೇ ರಾಜೀನಾಮೆ ಬರೆದು ಕೊಟ್ಟರು ಆಗ ಸೆಂಟ್ರಲ್ ಕಾಲೇಜಿನ ಪ್ರಿನ್ಸಿಪಾಲರಾಗಿದ್ದ ಮೆಟ್ಕಾಪ್ ರವರು ಇದನ್ನೆಲ್ಲಾ ಕೇಳಿ ತಾವೇ ನಂಜುಂಡಯ್ಯನವರ ಬಳಿಗೆ ಹೋದರು ವೆಂಕಟ ನಾರಾಯಣಪ್ಪನವರು ಮಾಡಿರುವುದು ಅವಶ್ಯವಾದ ಕಾರ್ಯ ಅವರ ಕರ್ತವ್ಯವನ್ನು ಅವರು ಮಾಡಿದ್ದಾರೆ ಅದಕ್ಕಾಗಿ ಅವರನ್ನು ನಾವು ವಂದಿಸಬೇಕು ಹೀಗೆ ಹೇಳಿ ವೆಂಕಟನಾರಾಯಣಪ್ಪನವರು ಕೊಟ್ಟಿದ್ದ ರಾಜೀನಾಮೆ ಪತ್ರವನ್ನು ವಾಪಸ್ ತಂದರು ಕನ್ನಡದ ಪ್ರೊಫೆಸರ್ ಪದವಿಗೆ ಯಾವ ದೊಡ್ಡ ಮನುಷ್ಯರನ್ನು ತರಲು ವೆಂಕಟನಾರಾಯಣಪ್ಪನವರು ಅಡ್ಡ ಹಾಕಿದರೋ ಅವರ ಪರಿಚಯ ನನಗಿಲ್ಲ ಅವರು ಎಂಎ ಪಾಸ್ ಮಾಡಿದ್ದವರೆಂದು ವಿದ್ವಾಂಸರೆಂದು ಒಂದಿಷ್ಟು ಗ್ರಂಥ ರಚನೆ ಮಾಡಿದ್ದವರೆಂದು ಅವರು ಕೊಂಚ ಹಾಸ್ಯ ಪ್ರವೃತ್ತಿಯುಳ್ಳವರೆಂದು ತೋರುತ್ತದೆ ಪ್ರಸಿದ್ಧ ನಿಘಂಟು ಕರ್ತ ಕಿಟ್ಟಲ್ನನು ಕಿತಿಳೆ ಎಂದು ಕ್ರಿಶ್ಚಿಯನ್ ಮಿಷನರಿಗಳನ್ನು ಮಿಶೆ ನರಿಗಳೆಂದು ಕರೆದಿದ್ದರಂತೆ ಹೇಗೋ ಅವರ ಅಪೇಕ್ಷೆ ಸವ ಸಫಲವಾಗಲಿಲ್ಲ ವೆಂಕಟನಾರಾಯಣಪ್ಪನವರ ಪ್ರಯಾಸ ವ್ಯರ್ಥವಾಗಲಿಲ್ಲ ಕನ್ನಡದ ಪ್ರೊಫೆಸರ್ ಪದವಿ ಬಿ ಕೃಷ್ಣಪ್ಪನವರಿಗೆ ದೊರೆಯಿತು ಬಿ ಕೃಷ್ಣಪ್ಪನವರು ಪರಿಷತ್ತಿನ ಸ್ಥಾಪಕ ಸದಸ್ಯರಲ್ಲೊಬ್ಬರು ಬಹುಶಃ ಅವರೇ ಮೊದಲನೆಯ ಕಾರ್ಯದರ್ಶಿ ಅವರು ಗಣ್ಯ ವಿದ್ವಾಂಸರೆನ್ನಲು ಅಡ್ಡಿ ಇರದು ಅವರು ಅನೇಕವಾಗಿ ಗ್ರಂಥ ರಚನೆ ಮಾಡಿದವರು ಗ್ರೀಕರ ಚರಿತ್ರೆ ಸಾಹಿತ್ಯಗಳಿಗೆ ಸಂಬಂಧಿಸಿದಂತೆ ಕನ್ನಡದಲ್ಲಿ ಬರೆದವರಲ್ಲಿ ಅವರೇ ಮೊದಲಿಗರೆಂದು ತೋರುತ್ತದೆ ಗ್ರಂಥ ಪರಿಷ್ಕರಣ ಅಸಾಧ್ಯ ವ್ರತಗಳ ವಿಷಯದಲ್ಲಿ ಬೆಳ್ಳಾವೆ ವೆಂಕಟನಾರಾಯಣಪ್ಪನವರಿಗೆ ತುಂಬಾ ಉತ್ಸಾಹ ಅಂತಹ ವ್ರತಗಳಲ್ಲಿ ಒಂದು ಕನ್ನಡ ಪುಸ್ತಕಗಳಲ್ಲಿ ಅಚ್ಚಿನ ತಪ್ಪುಗಳಿಲ್ಲದಂತೆ ಮಾಡಬೇಕೆಂಬುದು ಅವರ ಬಂಧುಗಳಾದ ಬೆಳ್ಳಾವೆ ಸೋಮನಾಥಯ್ಯನವರು ರಾಜಶೇಖರ ಚರಿತ್ರೆ ಎಂಬ ಗ್ರಂಥವನ್ನು ಬರೆದಿದ್ದರು ಸೋಮನಾಥಯ್ಯನವರು ಪ್ರಾಮಾಣಿಕರಾದ ವಿದ್ವಾಂಸರು ವಿಮರ್ಶನ ಪ್ರವೃತ್ತಿಯುಳ್ಳವರು ಅವರು ಶಂಕರ ಚರಿತ್ರ ಕಾಲ ಮೊದಲಾದ ಅನೇಕ ಕನ್ನಡ ಗ್ರಂಥಗಳನ್ನು ಬರೆದಿದ್ದರು ಅವರ ರಾಜಶೇಖರ ಚರಿತ್ರೆ ಒಂದಾನೊಂದು ವರ್ಷ ಯಾವುದೋ ಪರೀಕ್ಷೆಗೆ ಪಠ್ಯ ಪುಸ್ತಕವಾಗಿತ್ತು ಸೋಮನಾಥಯ್ಯನವರು ತಿಳಿಕೊಂಡಿದ್ದರಿಂದ ಆ ಗ್ರಂಥವನ್ನು ಪುನರ್ ಮುದ್ರಣ ಮಾಡಿಸುವ ಭಾರವನ್ನು ವೆಂಕಟನಾರಾಯಣಪ್ಪನವರು ಕೈಗೊಂಡಿದ್ದರು ಗ್ರಂಥ ಸುಮಾರು ಇನ್ನೂರು ಪುಟಗಳಷ್ಟಿರಬಹುದು ಅದರಲ್ಲಿ ಸುಮಾರು ನೂರು ತಪ್ಪುಗಳು ಬಿದ್ದಿರಬಹುದು ವಿದ್ಯಾರ್ಥಿಗಳು ಓದುವ ಪುಸ್ತಕದಲ್ಲಿ ಹೀಗಾಯಿತಲ್ಲ ಎಂದು ವೆಂಕಟ ಚಿಂತೆ ಅಶ್ವಿನಲ್ಲಿರುವ ತಪ್ಪುಗಳನ್ನು ವಿದ್ಯಾರ್ಥಿಗಳು ಅದೇ ಸರಿಯಾದ ರೂಪವೆಂದು ಗ್ರಹಿಸಿದರು ೀಗೆ ವಿದ್ಯಾಪ್ರಚಾರಕ್ಕಾಗಿ ಹೊರಟ ಗ್ರಂಥ ವಿದ್ಯಾಪ್ರಚಾರವಾಗುತ್ತದೆ ಇದರ ಜವಾಬ್ದಾರಿ ಇಷ್ಟು ಮಹತ್ತರವಾದದ್ದು ಆದರೆ ಈಗ ಮಾಡತಕ್ಕದ್ದೇನು ಪುಸ್ತಕದ ಮುದ್ರಣವಾಗಿ ಹೋಯಿತಲ್ಲ ಇದನ್ನು ವೆಂಕಟನಾರಾಯಣಪ್ಪನವರು ದೀರ್ಘವಾಗಿ ಆಲೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದರು ಆ ನಿರ್ಧಾರ ಕಾರ್ಯರೂಪಕ್ಕೆ ಬಂದದ್ದನ್ನು ನಾನು ಕಣ್ಣಾರೆ ನೋಡಿದ್ದೇನೆ ಅದು ಹೀಗೆ ರಾತ್ರಿ ಭೋಜನಾ ನಂತರ ಎಂಟು ಗಂಟೆಗೆ ವೆಂಕಟನಾರಾಯಣಪ್ಪನವರು ನಡುವನೆಯಲ್ಲಿ ಕೂಡತಕ್ಕದ್ದು ಪುಸ್ತಕದ ಫಾರ್ಮುಗಳನ್ನು ತಮ್ಮ ಮುಂದೆ ಇರಿಸಿಕೊಳ್ಳತಕ್ಕದ್ದು ಫಾರಂ ಎಂದರೆ ಅಚ್ಚಾದ ಎಂಟೆಂಟು ಪುಟಗಳಾಗಿ ಮಡಿಸಿದ ಕಾಗದದ ತಾನು ಅವರ ಎಡಗಡೆಯಿಂದ ಇಬ್ಬರು ಗಂಡು ಮಕ್ಕಳು ಇಬ್ಬರು ಹೆಣ್ಣುಮಕ್ಕಳು ಸೋದರಳಿಯಂದಿರೋ ಇತರ ಬಂಧುಗಳು ಹೀಗೆ ಹತ್ತು ಮಂದಿ ಮಂಡಲಾಕಾರವಾಗಿ ಕೂಡತಕ್ಕದ್ದು ಪ್ರತಿಯೊಬ್ಬರ ಮುಂದೆಯೂ ಒಂದೊಂದು ಇಂಡಿಯನ್ ಇಂಕಿನ ದೌತಿ ಮತ್ತು ಸಣ್ಣ ಮನೆಯುಳ್ಳ ಒತ್ತುವ ಕಾಗದದ ಚೂರು ಇಷ್ಟು ಸಾಮಗ್ರಿ ಇರತಕ್ಕದ್ದು ವೆಂಕಟನಾರಾಯಣಪ್ಪನವರು ಫಾರಂ ಕೈಯಲ್ಲಿ ಹಿಡಿದು ಪುಟ ಇಪ್ಪತ್ತೈದು ಪಂಕ್ತಿ ಮೇಲಿನಿಂದ ಐದು ಯಾಕೆ ಯಾ ಒತ್ತು ಸರಿಯಾಗಿಲ್ಲ ಏಳನೆಯ ಪಂಕ್ತಿ ಬಂದನು ಎಂಬಲ್ಲಿನ ಪಕ್ಕದ ಕೊಂಬು ಮುರಿದಿದೆ ಹದಿನೈದನೆಯ ಪಂಕ್ತಿಯಲ್ಲಿ ಪಾಕ್ಕೆ ಬದಲಾಗಿ ಮಾ ಬಿದ್ದಿದೆ ಹೀಗೆ ಈ ಪುಟದಲ್ಲಿ ಮೂರು ತಪ್ಪುಗಳು ಎಂದು ಕೂಗಿ ಹೇಳಿ ಪಕ್ಕದಲ್ಲಿದ್ದವನ ಕೈಗೆ ಕೊಡುವರು ಆತ ಇವು ಒತ್ತು ಅಷ್ಟನ್ನು ಮಾತ್ರವೇ ತಿದ್ದಬೇಕು ಎರಡನೆಯವನು ಕೊಂಬನ್ನು ಮಾತ್ರ ತಿದ್ದಬೇಕು ಹೀಗೆ ಮೂರು ಜನ ಮೂರು ತಿದ್ದಾವಣೆಗಳನ್ನು ಮಾಡಿದ ಮೇಲೆ ನಾಲ್ಕನೆಯ ಆತ ತಾನನ್ನು ಸರಿಯಾಗಿ ಮಡಿಸಬೇಕು ಐದನೆಯ ಆತ ಅದನ್ನು ಗೊತ್ತಾದ ಜಾಗದಲ್ಲಿರಿಸಬೇಕು ಹೀಗೆ ಕಟ್ಟುಪಾಡಿನಿಂದ ಹತ್ತು ಗಂಟೆಯವರೆಗೂ ಕೆಲಸ ನಡೆಯುವುದು ಈ ರೀತಿ ನಾಲ್ಕೈದು ದಿನ ಮಾಡಿದರೆ ಪುಸ್ತಕವೆಲ್ಲ ಶುದ್ಧವಾಗುವುದು ಪರಿಷತ್ತಿನ ಶಬ್ದಮಣಿದರ್ಪಣಾ ಗ್ರಂಥದ ಸಂಬಂಧದಲ್ಲಿಯೂ ಇದೇ ರೀತಿ ನಡೆಯಿತು ಕನ್ನಡ ಪುಸ್ತಕಗಳಿಗೆ ಶುದ್ಧಾ ಶುದ್ಧ ಪತ್ರಿಕೆ ಅನಾವಶ್ಯಕವಾಗುವಂತೆ ಮಾಡಬೇಕೆಂದು ಅವರ ಹಠ ಅದು ಹೇಗಾದೀತು ಹಣೆಯ ಮೇಲೆ ಕುಂಕುಮವಿಲ್ಲದೆ ಸುಮಂಗಲಿ ಹೇಗಿದ್ದಾಳು ಎಂದು ವೆಂಕಣ್ಣಯ್ಯ ಮತ್ತು ನಾನು ಮಾಡುತ್ತಿದ್ದ ಪ್ರತಿವಾದ ಕಡೆಗೆ ವೆಂಕಟನಾರಾಯಣಪ್ಪನವರು ಒಂದು ತೀರ್ಮಾನ ಹೇಳಿದರು ಶುದ್ಧಾಶುದ್ಧ ಪತ್ರಿಕೆ ಒಂದು ಪುಟಕ್ಕಿಂತ ಹೆಚ್ಚಾಗಬಾರದೆಂದು ಹೀಗೆಂದರೇನಾಯಿತು ಅಚ್ಚಿನಲ್ಲಿ ಒಂದು ಪುಟ ಶುದ್ಧಾ ಶುದ್ಧ ಪತ್ರಿಕೆ ತಪ್ಪುಗಳು ಅದಕ್ಕಿಂತ ಹೆಚ್ಚಾಗಿದ್ದರೆ ಕೈಯಲ್ಲಿ ತಿದ್ದುವುದು ಹೇಗೋ ಅವರಿಗೆ ಶ್ರಮ ತಪ್ಪಲಿಲ್ಲ ಭಾಷಾ ಶುದ್ಧಿಯ ಪ್ರಯತ್ನದಲ್ಲಿ ವೆಂಕಟನಾರಾಯಣಪ್ಪನವರು ನಮ್ಮ ಮೇಲೆ ಹೊಸದೊಂದು ಹೊರೆಯನ್ನು ಹೊರಿಸುವವರಾಗಿದ್ದರು ತಮ್ಮ ಹೆಸರನ್ನು ವೆಂಕಟನಾರಾಯಣಪ್ಪ ಎಂದು ಬರೆಯಲು ಆರಂಭಿಸಿದರು ನಾವೆಲ್ಲ ಬೇಡಿಕೊಂಡೆವು ಸಾರ್ ಈಗಲೇ ದೊಡ್ಡದಾಗಿದೆ ಏಳಕ್ಷರಗಳು ಅದನ್ನು ಎಂಟಕ್ಷರ ಮಾಡಿದರೆ ಬರೆಯುವುದಕ್ಕೆ ಇನ್ನೂ ಕಷ್ಟವಾಗುತ್ತದೆ ಇನ್ನೂ ಹೆಚ್ಚು ಹೊತ್ತು ಹಿಡಿಯುತ್ತದೆ ರಾ ಎಂಬ ದೀರ್ಘಾಕ್ಷರ ಬೇರೆ ಹೆಚ್ಚು ಶ್ರಮ ಇತ್ಯಾದಿಯಾಗಿ ಅಂಗಲಾಚಿದೆವು ಸ್ವಲ್ಪ ತಕರಾರು ಮಾಡಿ ಕಡಗೆ ಅವರು ಕನಿಕರಿಸಿದರು. ಪರಿಭಾಷೆ ವೆಂಕಟನಾರಾಯಣಪ್ಪನವರಿಗೆ ಎರಡು ವೋಗವರ್ಡ್ಸ್ ಅಭ್ಯಾಸದ ಮಾತುಗಳು ಪದೇ ಪದೇ ಬಾಯಿಗೆ ಬರುತ್ತಿದ್ದುದನ್ನು ನಾವೆಲ್ಲಾ ಕೇಳಿದ್ದೆವು ಕರ್ನಾಟಕ ಸಂಘದ ಮೊಟ್ಟಮೊದಲನೆಯ ಗ್ರಂಥ ಪ್ರಕಟಣೆಯ ವಿಷಯದಲ್ಲಿ ಅವರಿಗೆ ತುಂಬಾ ಉತ್ಸಾಹ ವೆಂಕಣ್ಣಯ್ಯನವರಿಗೆ ಇನ್ನೂ ಉತ್ಸಾಹ ಒಳ್ಳೆಯ ನುಣುಪು ಕಾಗದ ಅಚ್ಚುಕಟ್ಟಾದ ಮುದ್ರಣ ಒಳ್ಳೆಯ ಮುಖಪತ್ರ ಎಲ್ಲಕ್ಕಿಂತ ಹೆಚ್ಚಾಗಿ ತಪ್ಪಿಲ್ಲದ ಮುದ್ರಣ ಇದು ಇದ್ದ ಶಟ ಗ್ರಂಥ ಮುದ್ರಣವಾಗಿ ಕೈಗೆ ಬಂದ ಬಳಿಕ ಅದನ್ನು ಹೆಚ್ ಎಚ್ ಬಾಬಾ ಸಾಹೇಬರಿಗೆ ಕೊಡಬೇಕೆಂದು ವೆಂಕಟನಾರಾಯಣಪ್ಪ ವೆಂಕಣ್ಣಯ್ಯ ನಾನು ಮೂವರು ಒಂದು ಜಟಕಾದಲ್ಲಿ ಕುಳಿತು ಹೊರಟವು ವೆಂಕಟಣಯ್ಯನವರು ಪುಸ್ತಕ ಚೆನ್ನಾಗಿ ಬಂದಿದೆ ಸಾರ್ ಎಂದರು ವೆಂಕಟನಾರಾಯಣಪ್ಪನವರು ನಾಶನವಾಗಿ ಹೋಯಿತಪ್ಪ ಎಂದರು ಇನ್ನೊಂದು ಸಾರಿ ಯಾರ ಮದುವೆ ನಡೆದಾಗ ಯಾರೋ ಒಳ್ಳೆಯ ವಿಜೃಂಭಣೆಯಾಗಿತ್ತು ಸಾರ್ ಎಂದರು ವೆಂಕಟನಾರಾಯಣಪ್ಪನವರು ನಾಶನವಾಗಿ ಹೋಯಿತಪ್ಪ ನಾಶನ ಶಬ್ದಕ್ಕಿಂತ ಹೆಚ್ಚಾಗಿ ಅವರ ಬಾಯಲ್ಲಿ ಬರುತ್ತಿದ್ದ ಮಾತು ಫೈಸಲ್ ಅಡಿಗೆ ಆಯ್ತೇ ಸರ್ ಫೈಸಲಾಗಿ ಹೋಯ್ತು ಅವರಿಗೆ ಹೆರಿಗೆಗೆ ಕಷ್ಟವಾಯಿತಂತೆ ಕಡೆಗೆ ಆಯ್ತು ಫೈಸಲಾಗಿ ಹೋಯಿತು ಈ ಸಲ ಸಮ್ಮೇಳನದ ಬೆಳಗಾವಿಯಲ್ಲಿ ಅಲ್ಲವೇ ಸಮ್ಮೇಳನ ಬೆಳಗಾವಿಯಲ್ಲಿ ಅಲ್ಲವೇ ಸರ್ ಹಾಗೆ ಫೈಸಲಾಗಿದೆ ವೆಂಕಟನಾರಾಯಣಪ್ಪನವರ ಭಾಷೆಯಲ್ಲಿ ನಾಶನ ಎಂದರೆ ಸಮಾಪ್ತಿ ಫೈಸಲ್ ಎಂದರೆ ಇತ್ಯರ್ಥ ನಿವೃತ್ತಿ ಮೈಸೂರು ಸರ್ಕಾರದಲ್ಲಿ ಕೆಲವು ಕಾಲ ಕೌನ್ಸಿಲರ್ ಆಗಿದ್ದ ಸಿಎಸ್ ಬಾಲಸುಂದರಂ ಅಯ್ಯರ್ ಅವರು ವಿದ್ಯಾ ಇಲಾಖೆಯ ಅಧ್ಯಕ್ಷರಾಗಿದ್ದ ಕಾಲದಲ್ಲಿ ಒಂದು ದಿನ ನನ್ನನ್ನು ಕರೆದು ಕೇಳಿದರು ಅಯ್ಯ ನಿಮ್ಮ ಮಾನ್ಯ ಸ್ನೇಹಿತರ ಸಂಗಡ ಮಾತನಾಡಿ ಅವರ ಮನೋಗತವನ್ನು ನನಗೆ ತಿಳಿಸಲಾದಿತೆ ವೆಂಕಟನಾರಾಯಣಪ್ಪನವರಿಗೆ ಸೆಂಟ್ರಲ್ ಕಾಲೇಜಿನಲ್ಲಿ ಈಗಿರುವುದಕ್ಕಿಂತ ಮೇಲೆ ಕೇಳಲು ಅವಕಾಶ ತರುವುದಿಲ್ಲ ಅಂತವರು ವಿದ್ಯಾ ಇಲಾಖೆಗೆ ಬೇಕಾಗಿದೆ ಅವರು ಇಷ್ಟಪಟ್ಟು ಬರುವುದಾದರೆ ಆ ಅವರ ಅಭಿವೃದ್ಧಿಗೆ ನನ್ನಿಂದಾದ ಸಹಾಯವನ್ನು ಮಾಡಿಯೇನು ಆದರೆ ಅವರ ಸಂಗಡ ಮಾತನಾಡುವ ಬಾರ ನಿನ್ನದು ಸಮಯ ನೋಡಿ ಮಾತನಾಡು ನಾನು ಸಮಯ ಕಾದು ನೋಡಿ ಪ್ರಸ್ತಾವ ಮಾಡಿದೆ ವೆಂಕಟನಾರಾಯಣಪ್ಪನವರ ಉತ್ತರ ಹೀಗಿತ್ತು ಸ್ವಾಮಿ ನನಗೆ ಇಲ್ಲಿಯ ಕಿರುಕುಳ ಅನುಭವಿಸಿ ಸಾಕಾಗಿ ಹೋಗಿದೆ ಇನ್ನು ನನಗೆ ಯಾವ ತಾಪೇದಾರಿಯೂ ಬೇಡ ಕೆಲವು ದಿನ ನಾನು ಸ್ವತಂತ್ರನಾಗಿದ್ದುಕೊಂಡು ನನಗೆ ಇಷ್ಟ ಬಂದ ಕೆಲಸವನ್ನು ನನಗೆ ತೋರಿದ ರೀತಿಯಲ್ಲಿ ಮಾಡಿಕೊಂಡು ನೆಮ್ಮದಿಯಾಗಿರಬೇಕೆಂದಿದ್ದೇನೆ ಸರ್ವೀಸು ಸಾಕು ಆಮೇಲೆ ಅವರು ಕೊಂಚ ಕಾಲ ರಜಾ ಪಡೆದು ಪಡೆದುಕೊಂಡಿದ್ದು ಬಳಿಕ ನಿವೃತ್ತರಾದರು ಅವರ ಸಹೋದ್ಯೋಗಿಗಳಲ್ಲಿ ಕೆಲವರು ಅವರಿಗೆ ಗೌರವ ಮಾಡಲು ಒಂದು ಸಂತೋಷ ನಡೆಸಬೇಕೆಂದು ಪ್ರಯತ್ನ ಪಟ್ಟರು ಅವರೊಡನೆ ಈ ಮಾತನ್ನು ಎತ್ತಿದಾಗ ಅವರೆಂದರು ನಿನ್ನೆಷ್ಟೆಪ್ಪ ಎಂಟರ್ಟೈನ್ಮೆಂಟು ಇಷ್ಟುದಿವಸವೂ ಮಾಡಿದ್ದು ಇನ್ನೇನು ಅದೇ ನನಗೆ ಸಾಕಾಗಿ ಹೋಗಿದೆ ರಾಜಸೇವಾ ಶಕ್ತ ಶ್ರೀಮನ್ ಮಹಾರಾಜರವರು ಅವರಿಗೆ ರಾಜ ಸೇವಾಸಕ್ತ ಎಂಬ ಬಿರುದನ್ನು ಕೊಟ್ಟು ಬಹುಮಾನಿಸಿದಾಗ ವೆಂಕಟನಾರಾಯಣಪ್ಪನವರಿಗೆ ನಿಜವಾದ ಸಂತೋಷವಾಯಿತು ತಮ್ಮ ಶಿಷ್ಯರಾದ ಮಿರ್ಜಾ ಸಾಹೇಬರು ಅದಕ್ಕೆ ಕಾರಣರಾದರೆಂಬುದು ಅವರ ಸಂತೋಷ ವೆಂಕಟನಾರಾಯಣಪ್ಪನವರಿಗೆ ತಮ್ಮ ಶಿಷ್ಯರ ವಿಷಯದಲ್ಲಿ ಅಭಿಮಾನವು ಹೆಮ್ಮೆಯೂ ಅಪರವಾಗಿದ್ದವು ಬಸವನಗುಡಿ ಕ್ಲಬ್ ವೆಂಕಟನಾರಾಯಣಪ್ಪನವರು ನಿಸ್ಪೃಹರು ನಿಯಮ ಸತ್ಯಸಂಧರು ಮಹಾ ಪ್ರಯತ್ನಶೀಲರು ಎಂದು ಹೇಳಿದ್ದಾಯಿತು ಆದರೆ ಈ ಗುಣಗಳಲ್ಲಿ ಸಾಮಾನ್ಯವಾಗಿ ಬರೆಯದೇ ಇರುವ ಒಂದು ಅವರಲ್ಲಿತ್ತು ಅದು ಸ್ನೇಹಪರತೆ ಮತ್ತು ವಿನೋದಶೀಲತೆ ಅವರು ಮಡಿಮಡಿಯಾಗಿ ಕಟ್ಟುನಿಟ್ಟಾಗಿ ಇದ್ದರೂ ಮನುಷ್ಯ ಸಹಜವಾದ ಮೃದುತ್ವ ಅವರಲ್ಲಿ ಅಪರೂಪವಾಗಿರಲಿಲ್ಲ ಅವರಿಗೆ ಸ್ನೇಹಿತರು ಬೇಕು ವಿನೋದ ಬೇಕು ಮನುಷ್ಯ ಸಂಪರ್ಕ ಬೇಕು ಈ ಗುಣ ಅವರಲ್ಲಿ ಸ್ವಾಭಾವಿಕವಾಗಿದ್ದರ ಗುರುತು ಅವರು ಕಟ್ಟಿದ ಬಸವನಗುಡಿ ಕ್ಲಬ್ ಅದು ಈಗ ಬಸವನಗುಡಿ ಯೂನಿಯನ್ ಆಂಡ್ ಸರ್ವಿಸ್ ಕ್ಲಬ್ ಎಂಬ ಹೆಸರಿನಿಂದ ಪ್ರಖ್ಯಾತವಾಗಿದೆ ಅದರ ಕಟ್ಟಡ ಬೆಳೆದು ವಿಸ್ತಾರವಾಗಿ ಈಗ ಬಸವನಗುಡಿಯ ಮಧ್ಯಭಾಗದಲ್ಲಿ ಶೋಭಿಸುತ್ತಿದೆ ಬಹುಮಂದಿ ಪ್ರಮುಖ ಜನರು ಈ ಸಂಸ್ಥೆಯ ಸದಸ್ಯರಾಗಿದ್ದಾರೆ ಅದರ ಅಂಗಗಳಾಗಿ ಒಂದು ವಾಚನಾಲಯವು ಒಂದು ಪುಸ್ತಕ ಭಂಡಾರವು ವಿಸ್ಪೀಟ್ ಮುಂತಾದ ಆಟಗಳ ಸೌಕರ್ಯಗಳು ಇವೆ ಈ ಸಂಸ್ಥೆಯ ಯೋಚನೆ ಮೊದಲು ಉತ್ಪನ್ನವಾದದ್ದು ಪನವರ ಮನಸ್ಸಿನಲ್ಲಿ ಅವರ ಕಾಲಕ್ಕಾಗಲೇ ಬಸವನಗುಡಿ ಪ್ರಬಲವಾದ ಬಡಾವಣೆಯಾಗಿ ಇನ್ನು ದೊಡ್ಡದಾಗುವ ಸೂಚನೆ ತೋರುತ್ತಿತ್ತು ಈ ಬಡಾವಣೆಯಲ್ಲಿ ಮೊದಮೊದಲು ಮನೆ ಕಟ್ಟಿದವರು ವಾಸಕ್ಕೆ ಬಂದವರು ಬಹುಮಟ್ಟಿಗೆ ವಿದ್ಯಾವಂತರು ಸರ್ಕಾರದ ಅಧಿಕಾರಸ್ಥರು ಲಾಯರ್ಗಳು ಡಾಕ್ಟರ್ಗಳು ಭಾರೀ ವರ್ತಕರು ಇಷ್ಟು ಮಂದಿ ಸಭ್ಯ ಜನರಿರುವ ಪ್ರದೇಶದಲ್ಲಿ ಒಂದು ಸಂತೋಷಗೋಷ್ಠಿಯ ಸ್ಥಳವಿಲ್ಲದಿರುವುದು ಒಂದು ದೊಡ್ಡ ಕೊರತೆ ಅದನ್ನು ಹೋಗಲಾಡಿಸಬೇಕು ಎಂದು ವೆಂಕಟನಾರಾಯಣಪ್ಪನವರು ಟೊಂಕಗಟ್ಟಿ ನಿಂತರು ಕೆಲ ಸಹಾಯಕ್ಕೆ ಬಂದರು ಮುನಿಸಿಪಾಲಿಟಿಯಿಂದ ಕಟ್ಟಡದ ನಿವೇಶನವನ್ನು ಸಂಪಾದಿಸಿದ ಬಳಿಕ ದಿನ ವೆಂಕಟನಾರಾಯಣಪ್ಪನವರು ಖುದ್ದಾಗಿ ನಿಂತು ಥರಣೆ ಹಿಡಿದು ಕಟ್ಟಡದ ಕೇಂದ್ರ ಕೋಣೆಯ ಗೋಡೆಯನ್ನು ಕಟ್ಟಿದರು ಹಾಗೆ ಪ್ರಾರಂಭವಾದದ್ದು ಈ ಹೊತ್ತು ನಿಂತಿರುವ ಕಟ್ಟಡ ವೆಂಕಟನಾರಾಯಣಪ್ಪನವರು ನನ್ನನ್ನು ಈ ಕಟ್ಟಡಕ್ಕೆ ಮೊದಲ ಸಾರಿ ಕರೆದುಕೊಂಡು ಹೋದದ್ದು ನನಗೆ ಚೆನ್ನಾಗಿ ಜ್ಞಾಪಕವಿದೆ ನನಗೆ ಸ್ಪೀಟ್ ಆಟ ಬರುತ್ತಿರಲಿಲ್ಲ ಇದನ್ನು ಕೇಳಿ ವೆಂಕಟನಾರಾಯಣಪ್ಪನವರು ಆಶ್ಚರ್ಯ ಸೂಚಿಸಿ ಲಘುವಾಗಿ ಹಾಸ್ಯ ಮಾಡಿ ಆಟವನ್ನು ನನಗೆ ಹೇಳಿಕೊಟ್ಟರು ನಾನು ಅವರೊಡನೆ ಒಂದೆರಡು ಸಾರಿ ಸ್ಪೀಟ್ ಅವರು ಆ ಆಟವನ್ನು ಕಲಿಯುವ ಸಾಮರ್ಥ್ಯ ನನಗಿಲ್ಲ ಎಂಬುದನ್ನು ಕಂಡು ಒಪ್ಪಿಕೊಂಡರು ಇತರ ಎಷ್ಟೋ ವಿಷಯಗಳಲ್ಲಿ ಹೇಗೋ ಇದರಲ್ಲಿಯೂ ಹಾಗೆಯೇ ಬಟುವಾದ ಶಿಷ್ಯನಲ್ಲವೆಂದು ಅವರಿಗೆ ಮನದಟ್ಟಾಯಿತು ನಾನು ಲೆಕ್ಕಾಚಾರ ಬಲ್ಲವನಲ್ಲ ಆದರೆ ವೆಂಕಟನಾರಾಯಣಪ್ಪನವರು ವಿಸ್ಪೀಟಿನಲ್ಲಿ ನಿಪುಣರು ನಿಪುಣರೋ ಅದು ನನಗೆ ಗೊತ್ತಿಲ್ಲ ಇಸ್ಪೀಟು ಪ್ರಶಂಸೆಯಲ್ಲಿ ಯಾರಾದರೂ ಅವರನ್ನು ಹೆಸರಿಸಿದ್ದನ್ನು ನಾನು ಕೇಳಿಲ್ಲ ಅವರು ಹೆಚ್ಚಾಗಿ ಇಸ್ಪೀಠ ಆಡುತ್ತಲು ಇರಲಿಲ್ಲ ಅವರು ಆ ಆಟದ ತಿಳಿದುಕೊಂಡಿದ್ದರು ಆದರೆ ಆಟವಾಡಿ ಪ್ರವೀಣತೆ ಸಂಪಾದಿಸಿಕೊಳ್ಳಲು ಅವರಿಗೆ ಪುರುಸತ್ವದಲ್ಲಿ ಬರಬೇಕು ಇಷ್ಟರ ಮೇಲೆ ಇಸ್ಪೀಟು ಪಾಂಡಿತ್ಯ ಅವರ ಉದ್ದೇಶದಲ್ಲಿರಲಿಲ್ಲ ಅವರಿಗೆ ಬೇಕಾದದ್ದು ವಿನೋದ ಒಂದೆರಡು ಕ್ಷಣ ಬೇಸರಿಕೆ ಕಳೆಯುವ ಉಪಾಯ ಅವರು ಒಂದು ತಿಂಗಳಲ್ಲಿ ಒಂದು ಸಂಜೆ ಒಂದು ಗಂಟೆಯಷ್ಟು ಕೂಡ ಇಸ್ಪೀಟಿಗೆ ಕೊಟ್ಟವರಲ್ಲ ಇತರರು ವಿನೋದ ಉದ್ದೇಶಪಟ್ಟವರು ಅವರು ಇತರರ ವಿನೋದವೇ ಅವರ ವಿನೋದ ಅವರು ತಾವು ಸ್ವಯಂ ಕಾಫಿ ಕುಡಿಯುತ್ತಿದ್ದವರಲ್ಲ ನಾವು ಕಾಫಿ ಸವಿದು ಬಾಯಿ ಚಪ್ಪರಿಸುತ್ತಿದ್ದರೆ ಅವರಿಗೆ ಆ ಸುಖಾನುಭವದ ಸುಖ ಇದು ದೊಡ್ಡವರ ದಾರಿ ಪರ್ಯಾಸಾನ ದೃಶ್ಯ ವೆಂಕಟನಾರಾಯಣಪ್ಪನವರು ಕಡೆ ಕಡೆಯ ದಿನಗಳಲ್ಲಿ ಅವರ ಜನ್ಮದಲ್ಲಿ ಅದೇ ಮೊದಲನೆಯ ಸಾರಿ ಮತ್ತು ಅದೇ ಕಡೆಯ ಸಾರಿ ವ್ಯಾಧಿಗ್ರಸ್ತರಾದರು ಅದು ಕಾಲುನೋವಿನ ರೂಪದಲ್ಲಿ ಪ್ರಾರಂಭವಾಯಿತು ಬೆಂಗಳೂರಿನ ಪ್ರಸಿದ್ಧ ಡಾಕ್ಟರುಗಳಲ್ಲಿ ಅನೇಕರು ಅವರ ಶಿಷ್ಯರು ಅವರಲ್ಲೊಬ್ಬರು ಸೀನಿಯರ್ ಸರ್ಜನ್ ಡಾಕ್ಟರ್ ಎಸ್ ಸುಬ್ಬರಾಯರು ಇನ್ನೊಬ್ಬರು ಡಾಕೆ ನಾರಾಯಣರಾಯರು ಮೂರನೆಯವರು ಡಾ ಕೆ ಸುಪರ ಸುಬ್ಬರಾಯರು ಅವರನ್ನು ಪ್ರೇಕ್ಷಿಸಿ ಹೇಳಿದರು ಈಗ ನಿಮಗೆ ದೇಹದಲ್ಲಿ ರೋಗವೇನೂ ಇಲ್ಲ ಸರ್ ಆದರೆ ಕಾಲಿನ ಮೂಳೆಗಳು ನರಗಳು ದುರ್ಬಲವಾಗಿವೆ ಇದಕ್ಕೆ ಕಾರಣ ನಿಮ್ಮ ನಡಿಗೆ ಕೆಲವು ಕಾಲ ಕಾಲಿಗೆ ವಿಶ್ರಾಂತಿ ಕೊಡಬೇಕು ಸರ್ ಈ ಸಲಹೆಯನ್ನು ವೆಂಕಟನಾರಾಯಣಪ್ಪನವರ ಬುದ್ದಿಯನ್ನು ಅಂಗೀಕರಿಸಿತು ಆದರೆ ಮನಸ್ಸು ತನ್ನ ಬಹುಕಾಲದ ಅಭ್ಯಾಸವನ್ನು ಬಿಟ್ಟುಕೊಡಲು ಒಪ್ಪಲಿಲ್ಲ ವೆಂಕಟನಾರಾಯಣಪ್ಪನವರ ಸಾಮಾನ್ಯ ನಡಿಗೆ ನನ್ನಂತವನ ಓಟಕ್ಕಿಂತ ವೇಗವಾದದ್ದು ಅವರು ಎಡಬಲ ತಿರುಗದೆ ಸೂರ್ಯಚಂದ್ರಾದಿಗ್ರಹಗಳು ಕ್ಲಪ್ತ ಮಾರ್ಗದಲ್ಲಿ ಕ್ಲಪ್ತ ಕಾಲದಲ್ಲಿ ಕ್ಲಪ್ತ ವೇಗದಲ್ಲಿ ನಡೆಯುವಂತೆ ನಡೆಯುತ್ತಿದ್ದರು ಅವರಿಗೆ ಒಂದು ನಿಮಿಷವೂ ವ್ಯರ್ಥವಾಗಕೂಡದು ಲೈ ರೈಲಿಗೆ ಹೊರಟರೆ ಮೊದಲ ಗಂಟೆ ಬರೆಸುವುದಕ್ಕೆ ಮುಂಚೆ ತಾವು ಅಲ್ಲಿಗೆ ಹೋಗತಕ್ಕದ್ದಲ್ಲ ಎರಡನೆಯ ಗಂಟೆ ಬಡಿದು ಮೂರನೆಯದು ಬಡಿಯುವುದರೊಳಗಾಗಿ ಅಲ್ಲಿ ತಲುಪಬೇಕು ಅಂತ ವೇಗದ ಅಭ್ಯಾಸವುಳ್ಳವರ ಕಾಲು ಸವೆದು ದುರ್ಬಲವಾಗದೇ ಹೇಗಿದ್ದಿತ್ತು ಕೆಲವು ಕಾಲದ ಅನಂತರ ಕರಾಚಿ ಕೃಷ್ಣರಾಯರವರಲ್ಲಿ ಚಿಕಿತ್ಸೆ ನಡೆಯಿತು ನೀವು ನಿಮುವುದು ಹಿಸುಕುವುದು ಮೊದಲಾದದ್ದು ಇದರಿಂದಲೂ ಗುಣ ಕಾಣಲಿಲ್ಲ ಕೆಲವು ಕಾಲದ ಮೇಲೆ ಹಾಸಿಗೆ ಹಿಡಿಯಬೇಕಾಯಿತು ಕಾಲಿನ ದುರ್ಬಲತೆಯ ಜೊತೆಗೆ ಕೊಂಚ ಹುಡಿಕೆಮೂ ಸೇರಿತ್ತು ಕೊಂಚ ಕೊಂಚ ಜ್ವರವೂ ಬಂದಿತ್ತು ಅವರು ಈ ಅವಸ್ಥೆಯಲ್ಲಿದ್ದಾಗ ನಾನು ಅವರಿಗೆ ಒಂದು ಸಾರಿ ಹೇಳಿದೆ ಸರ್ ಈ ರೂಮು ರಸ್ತೆಯ ಪಕ್ಕದಲ್ಲಿದೆ ಧೂಡು ಮಣ್ಣು ಇಲ್ಲಿ ಉಸಿರಾಡ ಉಸಿರಬೇಕಾಗಿದೆ ಇದರ ಜೊತೆಗೆ ಬಸ್ಸುಗಳ ಜಟಕಗಳ ಗುಡುಗುಡು ಶಬ್ದ ಟರ್ಟರ್ ಶಬ್ದ ಈ ರೂಮ್ ಬಿಟ್ಟು ನೀವು ಪೂರ್ವದ ಕಡೆಗಿರುವ ನಿಮ್ಮ ಸಣ್ಣ ಮನೆಯಲ್ಲಿದ್ದರೆ ಒಳ್ಳೆಯದಲ್ಲವೇ ಯೋಚನೆ ಮಾಡುತ್ತೇನೆ ಎರಡು ದಿನ ಕಳೆದ ಬಳಿಕ ಈ ಪ್ರಸ್ತಾವ ಬಂದಾಗ ಹೇಳಿದರು ನಾನು ಇಲ್ಲಿಯೇ ಇರುತ್ತೇನಪ್ಪ ನೀವು ಹೇಳಿದ್ದೇನೋ ಸರಿ ಆದರೆ ಈ ರೂಮಿನಲ್ಲಿ ನನಗಿರುವ ಎರಡು ಸಂತೋಷಗಳು ಬೇರೆ ಕಡೆ ಇರುವುದಿಲ್ಲ ಮೊದಲನೆಯದು ಇಲ್ಲಿ ಪಕ್ಕದ ರೂಮಿನಲ್ಲಿ ನನ್ನ ಇರುತ್ತಾರೆ ಅವರ ಆಟಪಾಠ ಮಾತುಕತೆ ಕೇಳಿದರೆ ಕೊಂಚ ಉಲ್ಲಾಸವಾಗುತ್ತದೆ ಎರಡನೆಯದಾಗಿ ನನ್ನ ಗಳು ಪಕ್ಕದ ರೂಮಿನಲ್ಲಿ ಸಂಗೀತ ಪಾಠ ಮಾಡುತ್ತಾಳೆ ಅದನ್ನು ಕೇಳುವುದು ನನಗಿಷ್ಟ ಇದಕ್ಕೆ ನಾನು ಏನು ಉತ್ತರ ಹೇಳಲಾದೀತು ಯಾರು ತಾನೆ ಏನು ಹೇಳಿಯಾರು ಸಣ್ಣ ಮಕ್ಕಳ ಆಟಪಾಠಗಳಲ್ಲಿಯೂ ಶಕ್ತಿಯನ್ನು ಯಾರು ಉಳಿಸಿಕೊಂಡಿದ್ದಾರೆಯೋ ಅವರು ಭಗವಂತನಿಗೆ ಸಮೀಪರು ನಿಧಿಷ್ಟೋ ಬ್ರಹ್ಮಣೋ ಭವತಿ